ಶ್ರೀಗುರುಭ್ಯೋ ನಮಃ ಹರಿ ಸೃಷ್ಟಿಸ್ಥಿತ್ಯಪ್ಯತಿಶಿತಮೋ ಬಂಧಮೋಕ್ಷ ಯಸ್ಮ್ರಹ್ಮ್ರಭೃತಿಸರನರೀಷಶತ್ವಾತ್ಮಕ ವಿಷ್ಣೋವ್ಯಸ್ತಮಸ್ತಲಗುಣ ನಿಧಿಸವರ್ವೋಷವ್ಯಪೇತ ಪೂರ್ಣಾನೋ ಗುರುರಿ ಪರಮಶ್ಚಿಂತ ಏತೋನ್ಮಯಿತರತಚೇಷಿಸ್ವರಟ್ तेने ತೇನೆ ಬ್ರಹ್ಮಹೃದವೇ ಮುಹ್ಯಂತ ಯಂಸೂರಯ ತೇಜೋಪನಿಮೃದ್ಯ ಯಥ ವಿಮಯೋ ಯಾರಿ ಸರ್ಗೋ ಮೃಷ ಧಾಂ ಸ್ವೇನ ಸದಾ ನಿರಸ್ತುಹಂ ಸತ್ಯೀ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಡಮೂಕೋಿ ವಗ್್ಮೀಜಮತಿರ ಜುರ್ಜಾತೆಮೂಲ ಸಕಲವಚನಚೇತೋ ದೇವಾರತೀ ಸಾ ಮಮ ಮತಸಿ ನಿಧತ್ತೇ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮರ್ಗೇ ಪ್ರೇರೆಯದು ಹಿ ನೌಮಿನ್ಯಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ವಿಹಾರನ್ ಶ್ರೀವಾಜಾನ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಬೋಧಸಧ್ಯಾನಪನ್ ಸತ್ಯಕರಾಬ್ನ್ ಪಂಚಾಶ್ವರ್ಷಪೂಜೋದೀರ್ಥಾರೌಮ್ಯಾಧಾರತಾನ್ ಶತೂಲ ಪಂಚರಸಾಖೋ ಣಿಫಲ ಪ್ರೀವರ ಸಂಸಾರದಲ್ಲಿ ವಾಸ ಮಾಡ್ತಾ ಇದ್ದೇವೆ ಸಂಸಾರದಲ್ಲಿರುವ ಎಲ್ಲ ಜೀವರಾಶಿಗಳು ಒಂದು ವೃಕ್ಷದ ಛಾಯೆಯಲ್ಲಿ ಇದ್ದೇವೆ ಆ ವೃಕ್ಷ ಯಾವುದು ಅಂದರೆ ಜಗತ್ತೇ ಒಂದು ವೃಕ್ಷ ಜಗತ್ತೆಂಬ ದೊಡ್ಡ ವೃಕ್ಷದ ಛಾಯೆಯಲ್ಲಿ ನಾವೆಲ್ಲ ವಾಸವಾಗಿದ್ದೇವೆ ಜಗತ್ತು ಒಂದು ವೃಕ್ಷ ಅಂದಮೇಲೆ ಅದಕ್ಕೆ ಹಣ್ಣುಗಳಿರಬೇಕು ಹೂವುಗಳಿರಬೇಕು ರಸ ಇರಬೇಕು ಕೆಲವು ರಸಗಳು ಕೆಲವು ಗಿಡಗಳಿಂದ ಕಹಿ ರಸ ನಮಗೆ ಕ ಬೇವಿನ ಗಿಡದಿಂದ ಬರುತ್ತದೆ ಸಿಹಿ ರಸ ಮಾವಿನ ಗಿಡದಿಂದ ನಮಗೆ ಸಿಗತ್ತೆ ಹೀಗೆ ರಸವನ್ನ ನಮಗೆ ನೀಡಬೇಕು ಹಣ್ಣು ಹೂವುಗಳು ತೊಗಟೆ ಕೆಳಗೆ ನೀರು ಹಾಕಿದರೆ ನೀರೆಲ್ಲ ಮೇಲೆಲ್ಲ ಮುಟ್ಟೋದಕ್ಕೆ ಸೂಕ್ಷ್ಮವಾದ ನಾಲಗಳು ಇರುತ್ತವೆ ಟೊಂಗೆಗಳಿರುತ್ತದೆ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಟೊಂಗೆಗಳು ಸಣ್ಣ ಸಣ್ಣದಾದ ಟೊಂಗೆಗಳು ಬೀಜ ನೆಲ ಮಣ್ಣು ಗಾಳಿ ಬೆಳಕು ನೀರು ಇವುಗಳೆಲ್ಲ ಇದ್ದರೆ ಒಂದು ಗಿಡ ಅಂತ ಇರ್ತದೆ ಹಾಗೆ ಈ ದೊಡ್ಡ ಜಗತ್ತೇ ಒಂದು ವೃಕ್ಷ ಅಂದಮೇಲೆ ಇದಕ್ಕೂ ಮಣ್ಣು ಬೇಕು ನೀರು ಬೇಕು ಗಾಳಿ ಬೇಕು ಅವಕಾಶ ಆಕಾಶ ಬೇಕು ಬೆಳಕು ಅಸವಾ ತೇಜಸ್ಸು ಬೇಕು ಹೀಗೆಲ್ಲ ಬೇಕಲ್ಲ ಅದು ಯಾರು ಅಥವಾ ಇದರ ಟೊಂಗೆಗಳು ಯಾವುದು ಹಣ್ಣುಗಳು ಯಾವುದು ಹೂವುಗಳು ಯಾವುದು ಇದನ್ನೆಲ್ಲ ಹೇಳಬೇಕು ಅದನ್ನು ಸುಂದರವಾಗಿ ಇಲ್ಲಿ ತಿಳಿಸ್ತಾ ಆ ಹಣ್ಣು ತಿನ್ನುವರು ಯಾರು ಅದನ್ನು ಹೇಳ್ತಾರೆ ಮೊದಲಿಗೆ ತಾತ್ಪರ್ಯವನ್ನೇ ತಿಳಿದ ನಂತರ ಭಾಗವತ ತಿಳಿಯಬಹುದು ಜಗದ್ವೃಕ್ಷಸೆ ಬೀಜೇ ಈ ಜಗತ್ತೆಂಬ ವೃಕ್ಷಕ್ಕೆ ಎರಡು ಬೀಜಗಳು ಎರಡು ಬೀಜಗಳು ಸೇರಿ ಒಂದು ವೃಕ್ಷ ಬಂದಿದೆ ಸಾಮಾನ್ಯವಾಗಿ ಒಂದು ಬೀಜದಿಂದ ಒಂದು ವೃಕ್ಷ ಆದರೆ ಕೆಲವು ಗಿಡಗಳಿಗೂ ಒಂದೇ ಬೀಜ ಬಿತ್ತಿದರೆ ಬೆಳೆಯೋದಿಲ್ಲ ಒಂದಿಷ್ಟು ಬೀಜಗಳನ್ನು ಒಂದು ಕಡೆಗೆ ಹಾಕಿದರೆ ಬೆಳೀತಿದೆ ಹಾಗೆ ಇಲ್ಲಿ ಎರಡು ಬೀಜ ಸೇರಿ ಹಾಕಿದರೆ ಬೆಳೆಯೋ ಗಿಡ ಇದು ಆ ಎರಡು ಬೀಜಗಳು ಯಾರು ಬ್ರಹ್ಮಾಚೈವ ಸರಸ್ವತಿ ಬ್ರಹ್ಮದೇವರು ಮತ್ತು ಸರಸ್ವತಿ ಇವರಿಬ್ಬರೇ ಈ ಜಗತ್ತೆಂಬ ವೃಕ್ಷ ಬೆಳೆಯುವುದಕ್ಕೆ ಬೀಜರಾಗಿದ್ದಾರೆ ದ್ವೇ ಅಸ್ತೆ ಬೀಜೆ ಎನ್ನುವುದರ ಅರ್ಥ ಹೇಳಿದರು ಇನ್ನು ಮೂಲ ಶತಮೂಲ ಅಂತಿದೆ ಭಾಗವತದಲ್ಲಿ ಶತಮೂಲ ಅಂದರೆ ಏನು ಅದಕ್ಕೆ ಅರ್ಥ ಹೇಳ್ತಾರೆ ಮೂಲಭೂತ ಕರ್ಮಾಣಿ ನೂರು ಅನ್ನೋದಕ್ಕೆ ನೂರು ಅಂತ ಅರ್ಥ ಅಲ್ಲ ನೂರಾರು ಅಂತೀವಲ್ಲ ಆ ಅರ್ಥದಲ್ಲಿ ಶತ ನೂರೇ ಅಲ್ಲ ನೂರಾರು ಸಾವಿರಾರು ಲಕ್ಷಾವಧಿ ಅನಂತ ಅನಂತ ಕರ್ಮಗಳೇ ಈ ಜಗತ್ತಿಗೆ ಮೂಲ ಜಗತ್ತಿಗೆ ಮೂಲ ಬೇರು ಯಾವುದು ಯಾವ ಬೇರಿನಿಂದ ಈ ಜಗತ್ತೆಂಬ ವೃಕ್ಷ ಬೆಳೆದು ಬಂದಿದೆ ಅಂದರೆ ಕರ್ಮಗಳು ಜೀವರಾಶಿಗಳು ಮಾಡುವಂತಹ ಪುಣ್ಯಪಾಪಗಳೇ ಇದಕ್ಕೆ ಮೂಲ ಅರ್ಥ ಮಾಡಿಕೊಳ್ಳಿ ನಿಮಗೆಲ್ಲ ಗೊತ್ತಿದ್ದ ವಿಷಯನೇ ಇದು ಅನೇಕ ಬಾರಿ ಕೇಳಿರ್ತೀರಿ ಶಾಸ್ತ್ರದ ಪಾಠ ಪ್ರವಚನಗಳನ್ನು ಆಲಿಸುವಾಗ ಯಾವುದೇ ಒಂದು ವಸ್ತು ಹುಟ್ಟಬೇಕಾದರೂ ಕರ್ಮ ಇಲ್ಲದೆ ಹುಟ್ಟೋದಿಲ್ಲ ಈ ಮೈಕ್ ಹುಟ್ಟಿದೆ ತಯಾರಾಗಿದೆ ಅಂದರೆ ನಮ್ಮ ಕರ್ಮದಿಂದ ಹುಟ್ಟಿದೆ ಪುಣ್ಯನೂ ಇರಬಹುದು ಪಾಪನೂ ಇರಬಹುದು ಪುಣ್ಯನೇ ಇರಬೇಕು ಅಂತೇನಲ್ಲ ಕರ್ಮ ಬೇಕು ಒಟ್ಟು ನನ್ನೊಬ್ಬನ ಕರ್ಮದಿಂದ ಈ ಮೈಕ್ ಹುಟ್ಟಿಲ್ಲ ಇವತ್ತು ನನ್ನ ಮುಂದಿಟ್ಟಿದ್ದಾರೆ ನಾಳಿನೊಬ್ಬರು ಮುಂದಿಡುತ್ತಾರೆ ಇದು ಹುಟ್ಟಿದ ಆರಭ್ಯ ಇದು ಇರೋವರೆಗೆ ಎಷ್ಟು ಜನ ಇದನ್ನು ಉಪಯೋಗಿಸ್ತಾರೋ ಅಷ್ಟೆಲ್ಲ ಜನರ ಪುಣ್ಯಕರ್ಮ ಅಥವಾ ಅವರೇನಾದರೂ ಕೆಟ್ಟ ವಿಷಯಗಳನ್ನು ಮಾತಾಡ್ತಾ ಇದ್ರೆ ಅವರ ಪಾಪಕರ್ಮ ಇರಬಹುದು ಅಂತೂ ಪುಣ್ಯಕರ್ಮ ಹಾಗೂ ಪಾಪಕರ್ಮಗಳು ಇವುಗಳೆಲ್ಲವನ್ನ ತಲೆಯಲ್ಲಿಟ್ಟುಕೊಂಡು ದೇವರು ಈ ಒಂದು ವಸ್ತುವನ್ನು ಹುಟ್ಟಿಸಿದ್ದಾನೆ ಅಷ್ಟೆಲ್ಲ ಜನರಿಗೆ ಅದರ ಉಪಯೋಗ ಇದನ್ನು ಮಾರಾಟ ಮಾಡಿದವನಿಗೆ ಇದರಿಂದ ಹಣ ಸಿಕ್ಕಿದೆ ಅವನದೂ ಒಂದು ಕರ್ಮ ಹೀಗೆಲ್ಲ ಇದೆ ಇರಲಿ ಅಂತೂ ಈ ವಸ್ತುವಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗತ್ತೆ ಅದಲ್ಲದರ ಲಾಭ ಅಥವಾ ಹಾನಿಗಳು ಯಾರ್ಯಾರಿಗಿದೆ ಅವರೆಲ್ಲರ ಪುಣ್ಯ ಅಥವಾ ಪಾಪಗಳನ್ನು ನಿಮಿತ್ತ ಮಾಡಿಕೊಂಡು ಈ ಒಂದು ವಸ್ತುವನ್ನು ದೇವರು ಹುಟ್ಟಿಸಿದ್ದಾನೆ ಇದರಂತೆ ಪ್ರತಿಯೊಂದು ಪರಮಾಣುವನ್ನು ಆರಂಭ ಮಾಡಿಕೊಂಡು ಮಹತ್ತತ್ವದವರೆಗೆ ಎಲ್ಲ ವಸ್ತುಗಳ ಸೃಷ್ಟಿಯೂ ಕೂಡ ಜೀವರಾಶಿಗಳ ಕರ್ಮದ ಆಧಾರದ ಮೇಲೆ ಸೃಷ್ಟವಾಗಿವೆ ಅನ್ನುವುದಕ್ಕಾಗಿ ಈ ಜಗತ್ತೆಂಬ ವೃಕ್ಷಕ್ಕೆ ಕರ್ಮವೇ ಮೂಲ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ ಬೇರು ಅದು ಗಿಡದಲ್ಲಿ ಬೇರಿನ ಅಂಶಗಳು ಸೂಕ್ಷ್ಮವಾಗಿ ಬರ್ತದೆ ಆ ಬೇರಿಗೂ ಗಿಡಕ್ಕೂ ಒಂದು ಸಂಬಂಧ ಇದೆ ಗಿಡದೊಳಗೆ ಬೇರು ಸೇರಿಕೊಂಡು ಹೋಗಿದೆ ಹಾಗೆ ಕರ್ಮವೇ ಜಗತ್ತಲ್ಲ ಆದರೂ ಕೂಡ ಕರ್ಮ ಜಗತ್ತಿಗೆ ಕಾರಣವಾಗಿದೆ ಎನ್ನುವ ವಿಷಯದಲ್ಲಿ ದೃಷ್ಟಾಂತ ಒಂದರ್ಥದಲ್ಲಿ ನೋಡಿದರೆ ಕರ್ಮವು ಜಗತ್ತಿನಲ್ಲಿ ಸೇರಿಕೊಂಡಿದೆ ಎನ್ನುವುದು ಸರಿನೇ ಬೇರಿನಂತೆ ಸೇರಿಕೊಳ್ಳದೇ ಸೇರಿಕೊಂಡಿದೆ ಯಾಕೆಂದರೆ ಒಟ್ಟಾರೆ ಚೇತನಾದ ವ್ಯಕ್ತಿಯನ್ನು ಬಿಟ್ಟು ಅಚೇತನವಾದ ಎಲ್ಲ ವಸ್ತುವನ್ನೂ ಜಗತ್ತು ಅಂತ ಕರಿತಾ ಇರೋದು ಈಗ ಜಗತ್ತು ಅಂದರೆ ಬರೀ ಕಲ್ಲ ಬರೀ ಮಣ್ಣಲ್ಲ ಗಾಳಿಯಲ್ಲ ಬೆಳಕಲ್ಲ ಅಚೇತನವಾದ ಜಡವಾದ ಎಲ್ಲ ವಸ್ತುಗಳು ಸೇರೇನೇ ಜಗತ್ತು ಅಂತಾಗೋದು ಆ ಜಗತ್ತಿನೊಳಗೆ ನಮ್ಮ ಮನಸ್ಸು ಒಂದು ಸೇರಿಕೊಂಡಿದೆ ಅದು ಜಡ ಮನಸ್ಸಿನಲ್ಲಿರುವ ಪುಣ್ಯ ಪಾಪಗಳು ಅದು ಜಡ ಹಾಗಾದರೆ ಜಗತ್ತೆಂಬ ವೃಕ್ಷದೊಳಗೇನೆ ಸೇರಿಕೊಂಡದ್ದು ಹೌದು ಪಾಪಗಳು ಬೇರು ಗಿಡದ ಒಂದು ಭಾಗವೇ ಆಗಿ ಗಿಡಕ್ಕೆ ಕಾರಣ ಆಗುವಂತೆ ಪುಣ್ಯಪಾಪಗಳು ಕೂಡ ಜಗತ್ತಿನ ಒಂದು ಭಾಗವೇ ಆಗಿ ಜಗತ್ತಿಗೆ ಕಾರಣವಾರದ್ದು ಹೌದು ಆದ್ದರಿಂದಲೂ ಅದನ್ನು ಮೂಲ ಅಂತ ಕರೆದದ್ದು ಅರ್ಥಪೂರ್ಣವಾಗಿದೆ ಎಂಬುದಾಗಿಯೂ ನಾವು ಅರ್ಥ ಮಾಡಿಕೊಳ್ಳಬಹುದು ಮೂಲಭೂತಾನಿ ಕರ್ಮಾಣಿ ಇನ್ನು ಈ ಜಗತ್ತಿಗೆ ಮೂರು ನಾಳಗಳಿವೆ ನಾಳಗಳು ಅಂದರೆ ಪೊಳ್ಳು ಭಾಗ ಟೊಳ್ಳು ಭಾಗ ಬೇರಿನಲ್ಲಿ ನಾವು ನೀರು ಹಾಕಿದರೆ ಅಲ್ಲೇ ಕೊಡೋದಿಲ್ಲ ಅದು ಸುರು ಸುರು ಅಂತೂ ಹೋಗ್ತಿದೆ ನಿಧಾನವಾಗಿ ಹೋಗ್ತದೆ ಅದನ್ನು ಒಳಗೆ ಸೆಳೆದುಕೊಳ್ಳುವ ನಾಡಿಗಳು ನಮ್ಮ ದೇಹದಲ್ಲಿ ಹೇಗಿದೆಯೋ ಹಾಗೆ ವೃಕ್ಷಗಳಲ್ಲಿ ನಾಡಿಯಿದೆ ನಿಮಗೆ ಹೇಳ್ತಾ ಇದ್ದೇನೆ ತಿಳಿದುಕೊಳ್ಳಿ ಉಳಿದವರಿಗೆಲ್ಲ ಗೊತ್ತಿದೆ ದೊಡ್ಡವರಿಗೆ ಇವತ್ತಿನ ವಿಜ್ಞಾನಿಗಳು ಹೇಳುವಂತಹ ಮಾತು ನಾವು ಕೆಳಗೆ ನೀರು ಹಾಕಿದರೆ ಆ ನೀರು ಗಿಡದ ಎಲ್ಲ ಭಾಗಗಳಿಗೆ ಹೋಗೋದಕ್ಕೆ ಗಿಡದಲ್ಲಿ ಸೂಕ್ಷ್ಮವಾದ ನಾಡಿಗಳಿದೆ ಮನುಷ್ಯರ ದೇಹದಲ್ಲಿ ರಕ್ತಗಳು ಹರಿಯೋದಕ್ಕೆ ನಾಡಿಗಳಿದ್ದಾಗೆ ವೃಕ್ಷಗಳಿಗೂ ನಾಡಿಗಳು ಉಂಟು ಇಲ್ಲಿಯಾವುದ ನಾಡಿಗಳು ಸಮಗ್ರವಾದಂತಹ ಈ ಜಗತ್ತೆಂಬ ವೃಕ್ಷಕ್ಕೆ ನಾಡಿಗಳೇ ಯಾವುದು ಮನಸ್ಸು ಬುದ್ಧಿ ಅಹಂಕಾರ ಅನ್ನೋದೇ ನಾಡಿಗಳು ಹೇಗೆ ಎಲ್ಲಿಯೇ ನೀರು ಹಾಕಿದರೂ ಅದು ಎಲ್ಲ ಕಡೆಗೆ ಮುಟ್ತದೆ ಹಾಗೆ ಜಗತ್ತಿನ ಎಲ್ಲ ಕಡೆಗಿರುವ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಬೇಕಾರದ್ದು ಮನಸ್ಸು ಬುದ್ಧಿ ಅಹಂಕಾರ ನಾಡಿಗಳು ತ್ರಿನಾಲಹ ಇನ್ನು ಪಂಚಸ್ಕಂಧ ದೊಡ್ಡ ದೊಡ್ಡ ಟೊಂಗೆಗಳು ಐದಿವೆ ಯಾವುದು ಪೃಥ್ವಿ ಅಪ ತೇಜಸ್ಸು ವಾಯು ಆಕಾಶ ಎಂಬ ಪಂಚಮಹಾಭೂತಗಳೇ ದೊಡ್ಡ ದೊಡ್ಡ ಟೊಂಗೆಗಳು ಪಂಚಸ್ಕಂಧ ಪಂಚರಸ ಪ್ರಸೂತಿ ಐದು ತರಹದ ರಸಗಳಿವೆ ಸಾಮಾನ್ಯವಾಗಿ ಅದಕ್ಕೆ ಹೇಳಿದೆ ಬೇವಿನ ರಸ ಕಹಿ ಮಾವಿನ ರಸ ಸಿಹಿ ಜಗತ್ತೆಂಬ ವೃಕ್ಷಕ್ಕೆ ಐದು ರಸಗಳಿವೆ ಯಾವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವ ಭೋಗ್ಯವಾದ ಐದು ವಸ್ತುಗಳೇ ಇಲ್ಲಿ ಐದು ರಸ ರಸ ಅಂದ್ರೇನು ಯಾರು ಹೋಗಿ ತೊಗಟಿ ನೆಕ್ಕೋದಿಲ್ಲ ಗೆಡದ್ದು ಆದರೆ ಅದರೊಳಗೇನೆ ಹಣ್ಣಿನ ರಸವನ್ನ ಮಾತ್ರ ತೆಗೆದುಕೊಳ್ತಾರೆ ಹಾಗಾದರೆ ಭೋಗ್ಯವಾದ ವಸ್ತುವಿಗೆ ರಸ ಅಂತ ಕರೆಯೋದು ಇಲ್ಲಿ ಭೋಗ್ಯ ವಸ್ತುಗಳು ಜಗತ್ತಿಗೆ ಐದಿವೆ ನೀವು ಕಿವಿಯಿಂದ ಕೇಳಬಹುದು ಕಣ್ಣಿನಿಂದ ನೋಡಬಹುದು ರೂಪವನ್ನು ವಾಸನೆ ನೋಡಬಹುದು ಗ ಗಂಧವನ್ನು ವಾಸನೆ ತೆಗೆದುಕೊಳ್ಳಬಹುದು ಹೀಗೆ ಐದು ಉಪಭೋಗ್ಯವಾದ ವಸ್ತುಗಳಿರೋಣದರಿಂದ ಐದು ರಸಗಳಿದ್ದಂತೆ ರಸ ಅನ್ನೋದಕ್ಕೆ ಉಪಭೋಗ್ಯ ವಸ್ತು ಅಂತ ಇಷ್ಟೇ ಅರ್ಥ ಪಂಚರಸ ಉಪಭೋಗ್ಯವಾದ ಐದು ವಸ್ತುಗಳನ್ನು ಪಡೆದುಕೊಂಡದ್ದಿದೆ ಈ ಜಗತ್ತೆಂಬ ವೃಕ್ಷ ದಶೈಕ ಶಾಖಃ ಹತ್ತೂ ಒಂದು ಶಾಖೆಗಳಿವೆ ಅಂದರೆ ಹನ್ನೊಂದು ಶಾಖೆಗಳಿವೆ ಸಣ್ಣ ಸಣ್ಣ ಶಾಖೆಗಳು ಅವುಗಳು ಯಾವುವು ಅಂದರೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಹಾಗೂ ಮನಸ್ಸು ಮನಸ್ಸೊಂದ್ಸಲ ಬಂದಿದೆ ನಾಲವಾಗಿ ಅದು ಟೊಂಗೆಯಾಗಿಯೂ ಕೆಲಸ ಮಾಡುತ್ತದೆ ದಶೈಕ ಶಾಖ ಏಕಾದಶ ಶಾಖಾಸ್ತು ತ್ರಿಗುಣಸ್ತ್ವಚಃ ಇನ್ನೊಂದು ತ್ರಿವಲ್ಕಲಹ ಅಂತ ಬಂತು ಮೂರು ತೊಗಟೆಗಳಿವೆ ಈ ಜಗತ್ತಿಗೆ ಈ ವೃಕ್ಷಕ್ಕೆ ತೊಗಟೆಯ ಮೇಲ್ಪದರು ಅದರೊಳಗೆ ಅದರೊಳಗೆ ಹೀಗೆ ಮೂರು ಪದರಿನ ತೊಗಟೆಗಳು ಈ ಜಗತ್ತಿಗೆ ಸುತ್ತಿಕೊಂಡಿವೆ ಅದು ಯಾವುದು ಅಂದರೆ ಸತ್ವಗುಣ ರಜೋಗುಣ ತಮೋಗುಣ ಅಂತನ್ನುವ ಮೂರು ತೊಗಟೆಗಳಿವೆ ಹಣ್ಣುಗಳು ಎರಡು ಪ್ರವೃತ್ತಂಚ ನಿವೃತ್ತಂಚ ಫಲೇ ಅಸ್ಯ ಪ್ರಕೀರ್ತಿತೆ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮಗಳೇ ಇಲ್ಲಿ ಹಣ್ಣುಗಳು ಅಲ್ರಿ ಹಣ್ಣು ಮೂಲ ಒಂದೇ ಆಯ್ತಲ್ಲ ಕರ್ಮಗಳೇ ಮೂಲ ಅಂತ ಹೇಳಿದ್ದು ಕರ್ಮಗಳೇ ಹಣ್ಣು ಹೇಗೆ ಅದಕ್ಕೆ ಶ್ರೀನಿವಾಸ ತಿರುಚರೆಂದರು ಪ್ರವೃತ್ತ ಅನ್ನುವ ಶಬ್ದಕ್ಕೆ ಪ್ರವೃತ್ತ ಕರ್ಮದಿಂದ ಸಿಗುವ ಸ್ವರ್ಗಾದಿಗಳು ನಿವೃತ್ತ ಅಂದರೆ ನಿವೃತ್ತ ಕರ್ಮದಿಂದ ಸಿಗುವ ಮೋಕ್ಷ ಇದು ಫಲ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮಗಳು ಮೂಲ ಪ್ರವೃತ್ತ ಅಂದರೆ ಪ್ರವೃತ್ತ ಕರ್ಮದಿಂದ ಬರುವ ಫಲ ಪ್ರವೃತ್ತ ಕರ್ಮ ಅಂದರೆ ಏನು ಸಕಾಮಕರ್ಮ ಸಕಾಮ ಕರ್ಮಗಳನ್ನು ಮಾಡುವುದರಿಂದ ನಮಗೆ ಸಿಗುವಂತಹ ಏನು ಸ್ವರ್ಗ ಇದೆ ಸ್ವರ್ಗ ಮೊದಲಾದ ಫಲಗಳು ಅಭ್ಯುದಯ ಅಂತ ಕರೀತಾರದನ್ನು ಅಂತಹ ಸಕಾಮ ಕರ್ಮಗಳಿಂದ ಬರುವಂತಹ ಏನೆಲ್ಲ ಸ್ವರ್ಗ ಮೊದಲಾದ ಫಲಗಳುಂಟು ಅದು ಒಂದು ತರಹದ ಹಣ್ಣು ಈ ಜಗತ್ತಿನಲ್ಲಿ ನಾವು ಸಾಧನೆ ಮಾಡಿದಾಗ ನಮಗೆ ಸಿಗುವ ಫಲ ಸ್ವರ್ಗ ಆಗಬಹುದು ನಿಷ್ಕಾಮಕರ್ಮಗಳನ್ನು ಮಾಡ್ತಾ ಮಾಡ್ತಾ ನಾವು ಇದೇ ಜಗತ್ತಿನಲ್ಲಿ ಬಾಳಿ ಮೋಕ್ಷವನ್ನು ಪಡೆಯಬಹುದು ಮೋಕ್ಷವೂ ಇನ್ನೊಂದು ಹಣ್ಣಿದೆ ಸ್ವರ್ಗವೂ ಒಂದು ಹಣ್ಣಿದೆ ಒಂದು ದಾರಿಯಲ್ಲಿ ಹೋದರೆ ಸ್ವರ್ಗ ಮತ್ತೊಂದು ದಾರಿಯಲ್ಲಿ ಹೋದರೆ ಮೋಕ್ಷ ಸಕಾಮಕರ್ಮಗಳಿಂದ ಸ್ವರ್ಗ ಮೊದಲಾದ ಪುರುಷಾರ್ಥಗಳು ನಿಷ್ಕಾಮಕರ್ಮದಿಂದ ಮೋಕ್ಷ ಎಂಬಂತಹ ಫಲ ನಮಗೆ ಸಿಗತ್ತೆ ಎರಡೂ ಈ ಜಗತ್ತೆಂಬ ವೃಕ್ಷದ ಹಣ್ಣುಗಳೇ ಮೋಕ್ಷಕ್ಕಾಗಿ ನಾವು ಇನ್ಯಾವುದೋ ಬೇರೆ ಕಡೆಗಿದ್ದು ನಾವು ಸಾಧನೆ ಮಾಡಬೇಕಾದದ್ದಿಲ್ಲ ಇದೇ ಜಗತ್ತಿನಲ್ಲಿಯೇ ಇದ್ದು ಮೋಕ್ಷವನ್ನು ಪಡೆಯಬಹುದು ಸ್ವರ್ಗವನ್ನು ಪಡೆಯಬಹುದು ಸಾಧನೆಯ ರೀತಿಯನ್ನು ಆರಿಸಿಕೊಳ್ಳುವುದು ನಿಮಗೆ ಬಿಟ್ಟದ್ದು ಎರಡು ಫಲಗಳಿವೆ ಪ್ರವೃತ್ತಂಚ ನಿವೃತ್ತಂಚ ಫಲೇ ಅಸ್ಯ ಪ್ರಕೀರ್ತಿತೆ ಪುಷ್ಪ ಐಹಿಕ ಸ್ವರ್ಗ ಎಂಬ ಪುರುಷಾರ್ಥ ಇದು ಹಣ್ಣು ಮೋಕ್ಷನೂ ಒಂದು ಹಣ್ಣು ಇನ್ನೂ ಸಕಾಮಕರ್ಮಗಳನ್ನು ಮಾಡಿ ಕೆಲವು ಐಹಿಕ ಫಲಗಳನ್ನು ಪಡಿತಾರಲ್ಲ ಮಕ್ಕಳಾಗಬೇಕು ಅಂತ ಸಕಾಮ ಕರ್ಮವನ್ನು ಮಾಡಿ ಮಕ್ಕಳನ್ನು ಪಡೀತಾರೆ ಅದು ಯಾವ ಹಣ್ಣು ಅದು ಹಣ್ಣೇ ಅಲ್ಲ ಅಂದರೂ ಅದು ಹೂವು ಅಂದರು ಯಾಕೆಂದರೆ ನಶ್ವರ ನಶ್ವರವಾರದ್ದು ಅಲ್ಪಫಲ ಅದರ ಯೋಗ್ಯತೆಯೂ ಸ್ವಲ್ಪ ಅದರಿಂದ ಅದರ ಸ್ಥಿರತೆಯೂ ಬಹಳ ಅಲ್ಪ ಕಾಲದವರೆಗೆ ಇರೋದು ಸ್ವಲ್ಪ ದಿವಸ ಇದ್ದು ಹೋಗಿಬಿಡ್ತದೆ ಆದ್ದರಿಂದ ಅದು ಅಸ್ಥಿರವಾದದ್ದರಿಂದ ಬೇಕಾದಷ್ಟು ದಿವಸ ಸ್ವರ್ಗದಲ್ಲಿ ವಾಸ ಮಾಡಬಹುದು ಸಾಕಷ್ಟು ದಿವಸ ಆದರೂ ಸುಖ ಪಡಲಿಕ್ಕೆ ಅಲ್ಲೇ ಆಗತ್ತೆ ಇನ್ನೇನೋ ಕೇಳ್ತಿರಲ್ಲ ಪುರಾಣಗಳಲ್ಲಿ ಸಾವಿರ ವರ್ಷ ಎರಡು ಸಾವಿರ ವರ್ಷ ಬೇಕಾದಷ್ಟು ದಿವಸ ಸುಖ ಪಡಬೌದು ಇಲ್ಲ ಆದ್ದರಿಂದ ಬಹಳ ನಶ್ವರವಾದ ಫಲ ಐಹಿಕವಾದ ಫಲ ಅದಕ್ಕೋಸ್ಕರ ಇದು ಹೂವಿದ್ದಾಗಿ ಸ್ವಲ್ಪ ಸ್ವಲ್ಪ ಹೊತ್ತು ಇರ್ತದೆ ಬಾಡಿ ಹೋಗ್ತದೆ ಅಷ್ಟೆ ಹಾಗಾದರೆ ಪುಷ್ಪಂ ಐಹಿಕ ಮುದ್ದಿಷ್ಟಂ ಐಹಿಕವಾದ ಪುರುಷಾರ್ಥಗಳನ್ನು ನಾವೇನು ಪಡಿತೇವಲ್ಲ ಜಗತ್ತಿನಲ್ಲಿ ಇದು ಹೂವಿದ್ದಂತೆ ರಸಾಹ ಶಬ್ದಾದಯಸ್ತಯೋ ಇದನ್ನು ಆಗಲೇ ಹೇಳಿದೆ ಶಬ್ದಸ್ಪರ್ಶ ರೂಪರಸಗಂಧಗಳೆಂಬ ಐದು ರಸಗಳಿವೆ ಭೋಗ್ಯವಸ್ತುಗಳಿವೆ ಈ ವಿಚಿತ್ರ ಅಂದರೆ ಇಲ್ಲಿ ಒಂದೇ ಗಿಡ ಆದರೆ ಎರಡು ತರಹದ ಹಣ್ಣುಗಳನ್ನು ಕೊಡ್ತದೆ ಆದರೆ ಆ ಹಣ್ಣುಗಳನ್ನು ತಿನ್ನುವುದಕ್ಕೆ ಬರುವ ಹಕ್ಕಿಗಳು ಬೇರೆ ಬೇರೆ ಕೆಲವು ಸ್ವರ್ಗಾದಿಗಳನ್ನು ತಿನ್ನುವುದಕ್ಕೆ ಬರುವ ಹಕ್ಕಿಗಳು ಕೆಲವು ಮೋಕ್ಷವೆಂಬ ಹಣ್ಣನ್ನು ತಿನ್ನುವುದಕ್ಕೆ ಬರುವ ಹಕ್ಕಿಗಳು ಕೆಲವಿವೆ ಆ ತರಹದ ಹಕ್ಕಿಗಳು ಪ್ರವೃತ್ತಾಶ್ಚ ನಿವೃತ್ತಾಶ್ಚ ಪಕ್ಷಿಣಸ್ತತ್ರ ಸಕಾಮ ಸಕಾಮಕರ್ಮಗಳನ್ನು ಮಾಡುವ ಹಕ್ಕಿಗಳು ಉಂಟಲ್ಲ ಆ ಹಕ್ಕಿಗಳು ಸ್ವರ್ಗವನ್ನು ತಿಂದು ಹೋಗ್ತವೆ ನಿಷ್ಕಾಮ ಕರ್ಮಗಳನ್ನು ಮಾಡುವಂತಹ ಹಕ್ಕಿಗಳಿವೆಯಲ್ಲ ಅಂತಹ ಜೀವರಾಶಿಗಳಿದ್ದಾರಲ್ಲ ಮುಕ್ಷುಗಳು ಯೋಗ್ಯರಾದ ಅಧಿಕಾರಿಗಳಿದ್ದಾರೆ ಅವರಿಗೆ ಈ ಲೌಕಿಕ ಪುರುಷಾರ್ಥ ಬೇಡ ಅವರೆಲ್ಲ ಆ ಹಣ್ಣನ್ನು ತಿಂತಾರೆ ಮೋಕ್ಷವೆಂಬ ಹಣ್ಣನ್ನು ತಿಂತಾರೆ ಇದೇ ಜಗತ್ತೆಂಬ ವೃಕ್ಷದಲ್ಲಿ ಇದ್ದು ಪ್ರವೃತ್ತಾಶ್ಚ ನಿವೃತ್ತಾಶ್ಚ ಪಕ್ಷಿಣಸ್ತತ್ರ ಸಂಸ್ಥಿತ ದಶೈಕ ಶಾಖಃ ದ್ವಿಸುಪರ್ಣಃ ಭಾಗವತದಲ್ಲಿರುವ ದ್ವಿಸುಪರ್ಣ ಅನ್ನುವ ಶಬ್ದದ ಅರ್ಥ ನೀವು ತಿಳಿದುಕೊಂಡದ್ದಾಯಿತು ಎರಡು ಪಕ್ಷಿಗಳಿವೆ ಅಂದರೆ ಹಣ್ಣು ತಿನ್ನುವ ಪಕ್ಷಿಗಳು ಎರಡು ಸ್ವರ್ಗ ತಿನ್ನುವ ಪಕ್ಷಿ ಒಂದು ಮೋಕ್ಷ ತಿನ್ನುವ ಪಕ್ಷಿ ಮತ್ತೊಂದು ದ್ವಿಸುಪರ್ಣಃ ದ್ವಿಸುಪರ್ಣ ನೀಡ ಎರಡು ಹಕ್ಕಿಗಳಿಗೆ ಇದು ಆಶ್ರಯವಾಗಿದೆ ತ್ರಿವಲ್ಕಲಹ ಆಯಿತು ದ್ವಿಫಲಹ ಖಂಪ್ರವಿಷ್ಟ ಇಷ್ಟೆಲ್ಲ ಶಬ್ದಗಳ ಅರ್ಥವನ್ನು ನೀವು ತಿಳಿದಿದ್ದೀರಿ ಖಂಪ್ರವಿಷ್ಟ ಅನ್ನೋದರ ಅರ್ಥ ತಿಳಿಯಬೇಕೀಗ ಈ ಗಿಡ ಎಲ್ಲಿದೆ ಅಂದರೆ ಖಂ ಆಕಾಶದಲ್ಲಿ ಪ್ರವೇಶ ಮಾಡಿದೆ ಅಂತ ಗಿಡ ಇರಬೇಕು ಅಂದರೆ ಒಂದು ಆಕಾಶದಲ್ಲೇ ಇರಬೇಕಲ್ಲ ಆಕಾಶ ಇಲ್ಲದೆ ಗಿಡ ಇರೋ ಸರಿ ಆದರೆ ಆಕಾಶ ಎಂಬ ಶಬ್ದ ಇದು ಉಪಲಕ್ಷಣ ಅಂದರೆ ಆಕಾಶ ಅಂದರೆ ಆಕಾಶ ಮಾತ್ರ ಅಲ್ಲ ಆಕಾಶ ಪೃಥ್ವಿ ಜಲ ವಾಯು ಅಗ್ನಿ ಈ ಎಲ್ಲ ವಸ್ತುಗಳಲ್ಲಿಯೂ ಸೇರಿದೆ ಪಂಚಮಹಾಭೂತಗಳ ಸಹಾಯವು ಬೇಕು ಒಂದು ವೃಕ್ಷ ಹುಟ್ಟಿ ಬೆಳೆದು ನಿಲ್ಲಬೇಕಾದರೆ ಹಾಗಾದರೆ ಖಂಪ್ರವಿಷ್ಟ ಅಂದರೆ ಪಂಚಮಹಾಭೂತಾನಿ ಪ್ರವಿಷ್ಟ ಅಂತ ತಾತ್ಪರ್ಯ ಪಂಚಮಹಾಭೂತಗಳ ಸಹಾಯವನ್ನು ಪಡೆದು ಈ ವೃಕ್ಷವು ಬಾಳಿದೆ ಯಾರವರು ಪ್ರಸಿದ್ಧವಾದ ವೃಕ್ಷದಲ್ಲಿ ಏನು ಹೇಳಬೇಕಾಗಿಲ್ಲ ಯಾಕಂದರೆ ಮಣ್ಣು ಬೇಕು ನೀರು ಹಾಕಬೇಕು ಗಾಳಿ ಇರಬೇಕು ಬೆಳಕಿರಬೇಕು ಗಾಳಿ ಬೆಳಕಿಲ್ಲ ಅಂದರೆ ಗಿಡ ಬಾಡಿ ಹೋಗ್ತದೆ ಗಾಳಿ ಬೇಕು ಬೆಳಕು ಬೇಕು ಅವಕಾಶ ಬೇಕು ಆದ್ದರಿಂದ ವಿವರವನ್ನು ಅವಕಾಶವನ್ನು ನೀಡುವಂತಹ ಭೂತಾಕಾಶನವೂ ಬೇಕು ಎಲ್ಲ ಸರಿ ಆದರೆ ಜಗತ್ತೆಂಬ ವೃಕ್ಷಕ್ಕೆ ಇದೆಲ್ಲ ಬೇಕು ಈ ಸ್ಥಾನದೊಳಗೆ ಯಾರಿದ್ದಾರೆ ಅಂದರೆ ಅದಕ್ಕೆ ಇಲ್ಲಿ ತಿಳಿಸ್ತಾರೆ ಯಾಕಂದರೆ ಜಗತ್ತೆಂಬ ವೃಕ್ಷಕ್ಕೆ ಇದೇ ಮಣ್ಣು ಬೇಕು ಅಂತಾನು ಹಾಗಿಲ್ಲ ಯಾಕಂದರೆ ಇದೆಲ್ಲ ಜಗತ್ತೆಂಬ ವೃಕ್ಷರೊಳಗೆ ಸೇರಿದ್ದು ಪಂಚಮಹಾಭೂತಗಳು ತನಗೆ ತಾನೇ ಪ್ರಯೋಜಕ ಆಗುವುದಿಲ್ಲ ಮಣ್ಣಿಗೆ ಮಣ್ಣೇ ಮಣ್ಣಾಗುವುದಿಲ್ಲ ಹಾಗಾದರೆ ಮಣ್ಣು ನೀರು ಗಾಳಿ ಬೆಳಕುಗಳಿಂದ ಸೇರಿದ ಈ ಜಗತ್ತಿಗೆ ಮಣ್ಣು ಗಾಳಿ ಬೆಳಕುಗಳು ಯಾವುದು ಅಂದರೆ ದೇವತೆಗಳು ಅವರು ಯಾರು ವೃಕ್ಷಸೆ ಪೃಥ್ವೀವತ್ ಶ್ರೀಹಿ ವಿಷ್ಣು ಆಕಾಶವಾಯುವ ವೃಕ್ಷಕ್ಕೆ ಪೃಥಿವಿಯ ಸ್ಥಾನದಲ್ಲಿದ್ದವಳು ಲಕ್ಷ್ಮೀ ಆಕಾಶ ಮತ್ತು ವಾಯುವಿನ ಸ್ಥಾನದಲ್ಲಿದ್ದವನು ಪರಮಾತ್ಮ ಒಂದು ಪ್ರಮಾಣ ವಚನದಲ್ಲಿ ಹೀಗಿದೆ ಇನ್ನೂ ಮುಂದೆ ಆಚಾರ್ಯರು ಪ್ರಮಾಣಗಳನ್ನು ಉದಾಹರಣೆ ಮಾಡುವವರಿದ್ದಾರೆ ಅದರಲ್ಲಿ ಪರಮಾತ್ಮ ಬರೀ ಆಕಾಶವಾಯುವಿನಂತಲ್ಲ ಆಕಾಶದಂತೆಯೂ ಹೌದು ವಾಯುವಿನಂತೆಯೂ ಹೌದು ಅಗ್ನಿಯಂತೆಯೂ ಹೌದು ನೀರಿನಂತೆಯೂ ಹೌದು ದೇವರು ಅಂತ ಹೇಳುವರಿದ್ದಾರೆ ಇನ್ನೊಂದು ಇಲ್ಲೇ ಮುಂದೆ ಪೃಥಿವಿಯಂತೆ ಲಕ್ಷ್ಮಿ ಆಕಾಶ ವಾಯು ಅಗ್ನಿ ಜಲ ಈ ನಾಲ್ಕು ಭೂತಗಳು ಇದ್ದಂತೆ ವಿಷ್ಣು ಆದ್ದರಿಂದ ವಿಷ್ಣುವೇ ಪ್ರಧಾನವಾಗಿ ಈ ಜಗತ್ತಿಗೆ ಆಶ್ರಯನಾಗಿದ್ದಾನೆ ಆಧಾರನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ ಇತಿ ನಿವೃತ್ತಿ ಹೀಗೆ ಒಂದು ಪ್ರಮಾಣದಲ್ಲಿ ಹೇಳಿದ ಅಭಿಪ್ರಾಯವನ್ನು ತಿಳಿದಿದ್ದಾಯಿತು ಮುಂದೆ ಒಂದು ಕೊನೆ ಶ್ಲೋಕದಲ್ಲಿ ಒಂದು ಮಾತಿದೆ ಸ್ವಲ್ಪ ಈ ಭಾಗವತದ ಶ್ಲೋಕವನ್ನು ನೋಡಿ ಮುಂದೆ ಹೋಗೋಣ ಅದಂತಿ ಚೈಕಂ ಫಲಮಸ್ಯ ಗೃಧ್ರಾಹ ಗ್ರಾಮೇಚರಾಹ ಏಕಮರಣ್ಯವಾ ಗಿಡದ ಎರಡು ಹಣ್ಣುಗಳಲ್ಲಿ ಗ್ರಾಮೇಚರರು ಗ್ರಾಮ್ಯವಾದಂತಹ ವಿಷಯಗಳ ಭೋಗದಲ್ಲಿ ಆಸಕ್ತರಾದ ಸಕಾಮಕರ್ಮಗಳನ್ನು ಮಾಡುವಂತಹ ಪಕ್ಷಿಗಳೇನಿವೆ ಅಂತಹ ಜೀವರಾಶಿಗಳೇನಿದ್ದಾರೆ ಅವರು ಒಂದು ಫಲವನ್ನು ಸ್ವರ್ಗರೂಪವಾದ ಫಲವನ್ನ ತಿಂತಾರೆ ಭೋಗ ಮಾಡ್ತಾರೆ ಏಕಂ ಅರಣ್ಯವಾಸಾಹ ಅರಣ್ಯದಲ್ಲಿ ವಾಸ ಮಾಡುವಂತಹ ಪಕ್ಷಿಗಳು ಕೆಲವಿವೆ ಆ ಅರಣ್ಯ ವಾಸ ಪಕ್ಷಿಗಳು ಇನ್ನೂ ಕೆಲವು ಹಣ್ಣುಗಳನ್ನು ತಿಂತವೆ ಅವರು ಯಾರು ಹಂಸಾಹ ಇವರನ್ನು ಗೃಧ್ರಾಹ ಅಂತ ಕರೆದರು ಊರಲ್ಲಿ ತಿರುಗುವ ಹದ್ದುಗಳು ತಿನ್ನೋದು ಒಂದು ಹಣ್ಣನ್ನು ಅರಣ್ಯದಲ್ಲಿ ವಾಸ ಮಾಡುವ ಮಾನಸ ಸರೋವರದಲ್ಲಿ ವಾಸ ಮಾಡುವಂತಹ ಹಂಸ ಪಕ್ಷಿಗಳು ತಿನ್ನೋದು ಇನ್ನೊಂದು ಹಣ್ಣುಗಳು ಅಂತ ಇದು ಗೃಧ್ರ ಗ್ರಾಮೇಚರ ಅದು ಅರಣ್ಯವಾಸ ಹಂಸ ಅರಣ್ಯದಲ್ಲಿರುವ ಹಂಸಗಳು ಊರಲ್ಲಿ ತಿರುಗುವ ಹದ್ದುಗಳು ಅದಕ್ಕಂತಾರೆ ಅದಂತಿ ಚೈಕಂಫಲಮಸ್ಯ ಗೃಧ್ರಾಹ ಗ್ರಾಮೇಚರ ಏಕಮರಣ್ಯ ವಾಸಾ ಹಂಸಾಯ ಏವ ಬಹು ರೂಪಮಿಷ್ಟಂ ಮಾಯಾಮೇದ ಸವೇದ ವೇದಂ ಯಾರು ಸಕಾಮಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಗಳಿದ್ದಾರಲ್ಲ ಅವರು ಊರೊಳಗಿರುವ ಹದ್ದುಗಳಂತೆ ಯಾಕೆ ಗೃಧ್ರ ಗೃದು ಅಭಿಕಾಂಕ್ಷ ವಿಷಯಗಳ ಆಕಾಂಕ್ಷೆ ಇದ್ದವರಾದದ್ದರಿಂದ ಸಕಾಮಕರ್ಮ ಮಾಡುವರೆಲ್ಲ ಗೃಧ್ರರು ಹದ್ದುಗಳು ಗ್ರಾಮ್ಯವಾದ ವಿಷಯ ಭೋಗ ಮಾಡ್ತಾ ಆದ್ದರಿಂದ ಗ್ರಾಮೇಚರರು ಜನರ ಸಂಪರ್ಕವೇ ಬೇಡ ಅಂತನ್ನುವುದಕ್ಕೋಸ್ಕರ ಏಕಾಂತವನ್ನು ಬಯಸುವವರು ಯಾರೋ ಅವರು ಜ್ಞಾನಿಗಳು ನಿಷ್ಕಾಮಕರ್ಮ ಮಾಡುವಂಥವರು ಅರಣ್ಯವಾಸಿಗಳಾದ ಹಂಸರು ಹಂ ಸ ಎಲ್ಲ ಕಾಮಕ್ರೋಧಾದ ದೋಷಗಳನ್ನು ಹನನ ಮಾಡಿ ಸಾರರೂಪನಾದ ಭಗವಂತನಲ್ಲಿಯೇ ಆಸಕ್ತರಾದವರು ಹಂಸರು ಅಂದರೆ ಆಶ್ರಮದಲ್ಲಿ ಪರಮಹಂಸರಾಗಿ ವಿರಕ್ತರಾಗಿದ್ದವರು ಅನ್ನುವುದು ಒಂದು ಗೃಹಸ್ಥರಾದರೂ ಲೌಕಿಕ ವಿಷಯ ಆಸಕ್ತಿ ಇಲ್ಲದೆ ಕೇವಲ ಭಗವಂತನಲ್ಲಿ ಆಸಕ್ತಿ ಇದ್ದು ದೇವರ ಅನುಗ್ರಹ ಆದರೆ ಸಾಕು ಅಂತ ನಿಷ್ಕಾಮ ಕರ್ಮ ಮಾಡುವವರಿದ್ದಾರಲ್ಲ ಅವರಲ್ಲ ಅರಣ್ಯವಾಸಿಗಳಾದ ಹಂಸರಿದ್ದಂತೆ ಅಂತವರು ತಿನ್ನುವುದು ಇನ್ನೊಂದು ಹಣ್ಣನ್ನು ಹಂಸಾಯ ಏವಂ ಬಹುರೂಪಿಷ್ಟಂ ಮಯಾಮಯಂ ವೇದ ವೇದ ವೇದಮೂ ಈ ಜಗತ್ತೆಂಬ ವೃಕ್ಷ ಹೇಗಿದೆ ಅಂದರೆ ಇದು ಬಹುರೂಪವಾಗಿದೆ ನಾನಾ ವಿಧವಾದ ರೀತಿಯಲ್ಲಿ ಈ ಜಗತ್ತಿದೆ ಇಷ್ಟಂ ಎಲ್ಲರಿಗೂ ಬೇಕಾದದ್ದನ್ನು ಕೊಡುತ್ತದೆ ಇದು ಇದರೊಳಗೆ ಯಾರಾದರೂ ತಮಗೆ ಏನು ಬೇಕೋ ಅದನ್ನು ಪಡೆಯಬಹುದು ಬಹು ರೂಪವಾಗಿದೆ ವೈವಿಧ್ಯವನ್ನು ಪಡೆದಿದೆ ಎಲ್ಲರಿಗೂ ಅಪೇಕ್ಷಿತವಾಗಿದೆ ಮಾಯಾಮಯ ನಮಗೆ ಬೇಕು ಅಂತ ಬೇಕು ದೇವರು ತನ್ನ ಇಚ್ಛೆಯಿಂದ ಮಾಡಿದ್ದಿದ್ದು ನಮಗೋಸ್ಕರ ಮಾಡಿದ್ದು ಅದು ವಿಶೇಷವಾದ ಆನಂದ ಇರ್ತದೆ ಅದರೊಳಗೆ ಏನೋ ಸುಮ್ಮನೆ ಹೋಗ್ತಾ ಇರುವಾಗ ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲಪ್ಪ ಹಸಿವೆ ಆಗಿತ್ತು ಇದ್ದೆ ಏನೋ ನಾನು ಹಣೆ ಬರಹಾಕಿ ಎಲ್ಲೋ ಬಿದ್ದಿತ್ತು ಅಲ್ಲಿ ಯಾರೋ ಒಗೆದು ಹೋಗಿದ್ದರೂ ತಿಂದೆ ಅಂದರೆ ಹೊಟ್ಟೆ ತುಂಬುತ್ತದೆ ಆದರೆ ಅದರೊಳಗೆ ಮರ್ಯಾದೆ ಅನ್ನಿಸೋದಿಲ್ಲ ಎಲ್ಲೋ ಬಿದ್ದಿತ್ತು ತೊಗೊಂಡು ತಿಂದೆ ಆಯಿತು ಕೆಲಸಂತೂ ಮುಗೀತು ಅಂತಂತಾನೆ ಆದರೆ ಬೇಕು ಅಂತ ನೀವು ಬರ್ತಾಯಿದ್ದೀರಿ ಅನ್ನೋದಕ್ಕೋಸ್ಕರನೇ ಎಲ್ಲ ಸಿದ್ಧ ಮಾಡಿ ಅದಕ್ಕೋಸ್ಕರ ಸ್ಪೆಷಲ್ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡಿ ವ್ಯವಸ್ಥೆ ಮಾಡಿ ನಿಮಗೊಂದು ಪೀಠ ಹಾಕಿ ಇಟ್ಟರೆ ಆಗ ಬರೀ ಹೊಟ್ಟೆ ತುಂಬೋದಿಲ್ಲ ಮನಸ್ಸು ತುಂಬ್ತದೆ ಆನಂದ ಆಗ್ತದೆ ಹಾಗೆ ಏನೋ ಇದೆ ಹುಟ್ಟಿವಿ ತಿನ್ನೋದು ಸಾಯೋದು ಅಂತ ತಿಳ್ಕೊಬೇಡ ಪ್ರತಿಯೊಂದು ನಿನ್ನ ನಮಗೆ ಗೊತ್ತಿರಲಿಕ್ಕಿಲ್ಲ ದೇವರಿಗೆ ಪ್ರತಿಯೊಂದೂ ಗೊತ್ತಿದೆ ಹೇಳೋದಲ್ಲಿ ನಿನ್ನ ಹೆಸರು ನಿನ್ನ ಹೆಸರು ಗೊತ್ತಿದೆ ನಿನಗೇನೇನು ಬೇಕೋ ಅವನಿಗೆ ಗೊತ್ತು ನಿನಗೇನು ಬೇಕೋ ಎಲ್ಲವನ್ನೂ ತಿಳಿದು ಅದಕ್ಕೆ ನಿನ್ನ ಕರ್ಮಗಳ ಲಿಸ್ಟ್ ಅವನ ಇವನ ಇಂತಹ ಕರ್ಮ ಇದೆ ಈ ಕರ್ಮಕ್ಕೆ ತಕ್ಕಕ್ಕೆ ಇಂತಹ ಜೀವರಾಶಿಗೆ ಇಂಥವರ ಮನೆಯಲ್ಲಿ ಹುಟ್ಟಿಸ್ಬೇಕು ಅವನಿಗಿಷ್ಟು ಬಂಗಾರ ಅವನಿಗಿಷ್ಟು ಬೆಳ್ಳಿ ಅವನಿಗಿಷ್ಟು ಭಕ್ಷ್ಯ ಭೋಜ್ಯ ಒಂದು ದಿವಸ ಅಲ್ಲ ಹುಟ್ಟಿದ ಆರಭ್ಯ ಸಾಯಂ ಅನ್ನಪ್ರಾಶನದಿಂದ ಹಿಡಿದುಕೊಂಡು ಪಿಂಡಪ್ರಾಶನದವರೆಗೆ ಏನೆಲ್ಲ ಅವನಿಗೆ ಬೇಕೋ ಅದೆಲ್ಲವೂ ದೇವರು ವ್ಯವಸ್ಥೆ ಮಾಡಿಟ್ಟುಬಿಟ್ಟಿದ್ದಾನೆ ಮಾಯಾಮಯಂ ಬೇಕು ಅಂತ ಇಚ್ಛೆಯಿಂದ ಬುದ್ಧಿಪೂರ್ವಕವಾಗಿ ದೇವರು ಮಾಡಿದ್ದು ಒಬ್ಬೊಬ್ಬರಿಗೋಸ್ಕರ ಇಷ್ಟನ್ನು ಅದರ ಒಂದು ತುತ್ತು ಇವತ್ತು ನೀವು ತಿನ್ನಬೇಕಾದರೆ ಏನಪ್ಪ ದೇವರು ನನಗೋಸ್ಕರ ಈ ಭತ್ತವನ್ನು ಹುಟ್ಟಿಸಿ ಅದನ್ನು ಕುಟ್ಟಿ ಅಕ್ಕಿ ಮಾಡಿಸಿ ಅದನ್ನು ಬೇಯಿಸಲಿಕ್ಕೆ ಅಗ್ನಿ ಸೃಷ್ಟಿ ಮಾಡಿ ನೀರು ಸೃಷ್ಟಿ ಮಾಡಿ ಅದನ್ನು ಮಾಡಲಿಕ್ಕೆ ಅಡಿಗೆಯವರು ಅವರ ದೇಹಿಂದರೆ ಮನಸ್ಸುಗಳು ಬಡಿಸುವವರು ಈ ಎಲೆ ಇದನ್ನೆಲ್ಲ ಸೃಷ್ಟಿ ಮಾಡಿ ಒಂದು ಬಾಳೆ ಎಲೆ ಮೇಲೆ ಕುಳಿತು ನಿನಗೆ ಊಟ ಮಾಡುವಾಗ ಎಲ್ಲೋ ಯಾವ ತಂದು ಹಾಕಿದ ಬಾಳೆ ಎಲೆ ತಿಂದೆ ಅಂತ ಹೀಗಿರಬಾರ್ದು ನನ್ನ ಸಲುವಾಗಿ ಈ ಬಾಳೆಯಲ್ಲಿ ಹುಟ್ಟಿಸಿದ್ದಾನಲ್ಲ ನಮ್ಮಪ್ಪ ಮಾಯಾಮಯಂ ಇಚ್ಛಾಪೂರ್ವಕವಾಗಿ ದೇವರು ನಮ್ಮ ಕರ್ಮವನ್ನು ಮೇಲಿನ ಶಬ್ದ ಜೋಡಿಸಿಕೊಳ್ಬೇಕು ಶತಮೂಲ ನಮ್ಮ ಕರ್ಮಗಳನ್ನು ತಲೆಯಲ್ಲಿಟ್ಟುಕೊಂಡು ಇಚ್ಛಾಪೂರ್ವಕವಾಗಿ ಈ ಅನ್ನ ನೀರು ಗಾಳಿ ಬೆಳಕು ಎಲ್ಲವನ್ನೂ ಸೃಷ್ಟಿ ಮಾಡಿ ನನಗೆ ಕೊಟ್ಟಿದ್ದಾನೆ ಅಂದರೆ ಮರ್ಯಾದೆಯಿಂದ ಮನಸ್ಸು ತುಂಬಿ ಊಟ ಮಾಡಬಹುದು ಏನೋ ಎಲ್ಲೋ ಬಿದ್ದಿದೆ ತಿಂತೀನಿ ನಿಂತು ಕೊಬಡ ಕೋಡಿ ಅದಂತಿ ಚೈಕಂಫಲಮಸ್ಯ ಗೃದ್ರಾಹ ಗ್ರಾಮೇಚರ ಏಕಮರಣ್ಯವಾಹ ಹಂಸಾಯಂ ಬುಹು ರೂಪಿಷ್ಟಾಮೇದ ಸವೇದ ವೇದಂ ಹೀಗೆ ಯಾರು ತಿಳಿತಾನೋ ಸಹ ವೇದಂ ವೇದ ಇಷ್ಟೆಲ್ಲ ತಿಳ್ಕೊಂಡ್ರೆ ಅವನು ವೇದಾರ್ಥ ತಿಳ್ಕೊಂಡ ಹಾಗೆ ಹೊರತು ಏನೂ ಗೊತ್ತಿಲ್ಲದೆ ಬರೇ ವೇದಗಳನ್ನು ಪಾರಾಯಣ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ ಆ ವೇದ ಪ್ರತಿಪಾದ್ಯನಾದ ಭಗವಂತನನ್ನು ತಿಳಿದು ಅವನ ಅಧೀನ ಈ ಜಗತ್ತು ಅಂತೂ ತಿಳಿದ್ರೇನೇ ವೇದ ತಿಳಿದುಕೊಂಡ ಹಾಗೆ ಇಳದೇ ಅವನು ವೇದ ತಿಳಿದುಕೊಂಡಾಗಲ್ಲ ಸಬೈ ಬ್ರಾಹ್ಮಣ ಗರ್ಧವಹ ವೇದಾರ್ಥನಾದ ಪರಮಾತ್ಮನನ್ನು ತಿಳ್ಕೊಳ್ಳದೆ ಇದ್ದರೆ ಅವನು ಕತ್ತಿ ಇದ್ದ ಹಾಗೆ ಅಂತ ಬೈತಾರೆ ಏವ ಗುರುಪಾಸನ ಯೈಕಭಕ್ತ್ಯ ವಿಧ್ಯಾಕುಠಾರೇಣ ಶಿಥೇನ ಧೀರ ದ್ವಿವ್ರ್ಚೀವಾಶಯಮ್ರಮತ್ ಸಂಪದ್ಯ ಚಾತ್ಮನ ಮತತ್ಯಜಾಸ್ತ್ರ ಇಷ್ಟೆಲ್ಲ ಹೆಂಗೆ ತಿಳಿದುಕೊಳ್ಳೋದು ಅಂದರೆ ಹಾಗೆಲ್ಲ ಪುಕ್ಕಟ್ಟೆಯಾಗಿ ತಿಳಿಯೋದಿಲ್ಲ ನಿನ್ನೆ ಬಂತು ನೋಡಿ ಮಹಾಭಾರತ ಯಾರು ಕೇಳಿದಿರೋ ನೆನಪಿರ್ತದೆ ಮಹಾಭಾರತದಲ್ಲಿ ಗುರುಗಳ ಉಪದೇಶ ಇಲ್ಲದೆ ಏನು ಪ್ರಯತ್ನ ಮಾಡಿದರೂ ವಿದ್ಯೆ ಬರೋದಿಲ್ಲ ಯವಕ್ರೀತನ ಕಥೆಯನ್ನು ಕೇಳಿದಿ ಹಾಗಾದರೆ ಗುರುಪಾಸನೆಯ ಗುರುಗಳನ್ನು ಉಪಾಸನೆ ಮಾಡಿ ಅವರ ಸೇವೆಯನ್ನು ಶುಶ್ರೂಷೆಯನ್ನು ಮಾಡಿ ಅವರ ಅನುಗ್ರಹದಿಂದ ಏಕಭಕ್ತಿಯ ಸರ್ವೋತ್ತಮನಾದ ಭಗವಂತನಲ್ಲಿ ಸರ್ವೋತ್ತಮ ಭಕ್ತಿಯನ್ನು ನಾವು ಆಚರಣೆ ಮಾಡ್ತಾ ವಿದ್ಯ ಕುಠಾರೇಣ ಆ ಪರಿಪಕ್ವವಾದ ಭಕ್ತಿಯಿಂದ ಅಪರೋಕ್ಷ ಜ್ಞಾನ ಅಂತನ್ನು ಒಂದು ಕುಠಾರ ನಮ್ಮ ಕೈಯಲ್ಲಿ ಸಿಗತ್ತೆ ದೇವರ ಭಕ್ ದೇವರಲ್ಲಿ ನಾವು ವಿಶೇಷ ಭಕ್ತಿಯನ್ನು ಮಾಡಿ ಅವನನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮ ಕೈಯಲ್ಲಿ ಒಂದು ಕೊಡ್ಲಿ ಕೊಡ್ತಾನೆ ದೇವರು ನಾವೆಲ್ಲ ದೇವರು ಉಪಾಸನೆಯನ್ನು ಮಾಡ್ತಿರ್ತೀವಿ ಬಂದು ಕೇಳ್ತಾರೆ ಯಾಕಪ್ಪ ಎಷ್ಟು ಉಪಾಸನೆ ಮಾಡಲಿಕ್ಕಿತ್ತು ಏನು ಬೇಕಾಗಿದೆ ನಿನಗೆ ದೇವರೇನಾದರೂ ಕೊಡ್ಲಿ ಅನ್ನೋದಕ್ಕೆ ಮಾಡ್ತೀನಿ ಅಂತಾನೆ ನಾವು ಕೊಡ್ಲಿ ಕೊಡ್ಲಿ ಅಂತದಕ್ಕೆ ದೇವರು ಕೊಡ್ಲಿನೇ ಕೈಯಲ್ಲಿ ಕೊಟ್ಟು ಅದು ಯಾವ ಕೊಡ್ಲಿ ಕೊಡ್ತಾನೆ ಅಂತಂದರೆ ವಿದ್ಯಾ ಅನ್ನುವ ಕುಠಾರವನ್ನೇ ಕೊಡ್ತಾನೆ ಅಪರೋಕ್ಷ ಜ್ಞಾನವೆಂಬ ಕೊಡ್ಲಿಯನ್ನು ನಮ್ಮ ಕೈಯಲ್ಲಿ ಕೊಡ್ತಾನೆ ಅದನ್ನು ತೆಗೆದುಕೊಂಡು ಹೋಗಿ ನಾವು ಕತ್ತರಿಸ್ಬೇಕು ಏನನ್ನು ಕತ್ತರಿಸ್ಬೇಕು ಅಜ್ಞಾನ ಲಿಂಗದೇಹ ಇವೆಲ್ಲ ಇದೆ ಅವೆಲ್ಲವನ್ನು ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಲ್ಲವುಗಳನ್ನು ಕತ್ತರಿಸಲಿಕ್ಕೆ ಒಂದು ಕೈಯಲ್ಲಿ ಕೊಡ್ಲೆಯನ್ನು ಕೊಡ್ತಾನೆ ವಿದ್ಯಾ ಕುಟಾರೇಣ ಶಿತೇನ ಧೀರ ಚೂಪಾದ ಕೋಡ್ಲೆಯದು ಅಪರೋಕ್ಷ ಜ್ಞಾನದಲ್ಲಿಯೇ ಆಸಕ್ತನಾದ ವ್ಯಕ್ತಿ ಧೀರ ಅವನು ಜೀವರ ಆಶಯವನ್ನು ಅಪ್ರಮತ್ತ ವಿವೃಶ್ಚ ಸಂಪದ್ಯ ಚಾತ್ಮಾನ ಮಥತ್ಯಜಾಸ್ತ್ರ ಆಶಯ ಅಂದರೆ ಅಂತಃಕರಣ ಮನಸ್ಸು ಲಿಂಗದೇಹ ಆ ಅಪರೋಕ್ಷಜ್ಞಾನವೆಂಬ ಅಸ್ತ್ರವನ್ನು ತೆಗೆದುಕೊಂಡು ನಮ್ಮ ಜೀವನ ಸುತ್ತ ಇರುವಂತಹ ಏನು ಲಿಂಗದೇಹ ಇದೆ ಲಿಂಗದೇಹದೊಳಗಿನ ಬಾಹ್ಯವಾದ ಜಡವಾದ ಮನಸ್ಸಿದೆ ಆ ಮನಸ್ಸನ್ನು ಕತ್ತರಿಸಬೇಕು ಈ ಕಡ್ಡಲಿಯಿಂದ ಕತ್ತರಿಸಿದ ಮೇಲೆ ಆತ್ ಪರಮಾತ್ಮನನ್ನು ಸಂಪದ್ಯ ಚಾತ್ಮಾನಂ ನನ್ನ ಜೀವಸ್ವರೂಪದ ಅಭಿವ್ಯಕ್ತಿಯನ್ನು ನಾನು ಮಾಡಿಕೊಳ್ತೇನೆ ಮುಖ್ಯವಾಗಿ ಪರಮಾತ್ಮನನ್ನು ನಾನು ಹೊಂದುತ್ತೇನೆ ಆಗ ಆ ಭಗವಂತನ ಸಾಕ್ಷಾತ್ಕಾರವಾಗಿರುತ್ತದೆ ಪರಮಾತ್ಮನ ಪ್ರಾಪ್ತಿಯೂ ಆಗ್ತದೆ ಈ ಅಸ್ತ್ರವನ್ನು ಬಿಟ್ಟುಬಿಡೋದು ಯಾವ ಕೊಡ್ಡಲಿಯಿಂದ ನಮ್ಮ ಅಂತಃಕರಣವನ್ನು ಕತ್ತರಿಸಿಕೊಂಡಿದ್ದೇವೆ ಆಮೇಲೆ ಆ ಅಪರೋಕ್ಷ ಜ್ಞಾನವನ್ನು ನಾವು ಬಿಡಲೇಬೇಕು ಇಟ್ಕೋತೀನಿ ಅಂದರೂ ಉಳಿಯೋದಿಲ್ಲ ಯಾಕೆಂದರೆ ಮನಸ್ಸಿನಿಂದಲೇ ಅಪರೋಕ್ಷ ಜ್ಞಾನ ಬಂದದ್ದು ಮನಸ್ಸೆಂಬ ಉಪಾದಾನ ಹೋದ ಮೇಲೆ ಆ ಅಪರೋಕ್ಷ ಜ್ಞಾನವೂ ಉಳಿಯೋದಿಲ್ಲ ಅಂದರೆ ಇದು ಎಂಥದ್ದು ಅಂದರೆ ಈ ಕೈ ಹಿಡಿದು ಎಳೆದು ಅದೇ ಕೈಯಿಂದ ಅವರಿಗೆ ಕಪಾಳಕ್ಕೆ ಹೊಡೆದು ಓಡಿಸಿಬಿಟ್ಟ ಹಾಗೆ ಕೈಯು ಅವ್ರ ಜೋಡಿನೇ ಹೋಗ್ತದೆ ನಮ್ಮ ಹತ್ತಿರ್ತದೆ ಅದು ಅವ್ರ ಕೈಯೇ ತೆಗೆದುಕೊಂಡು ಅವರಿಗೆ ಕಪಾಳಕ್ಕೆ ಹೊಡೆದು ಓಡಿಸಿದ ಹಾಗೆ ಮನಸ್ಸಿನಿಂದಲೇ ಅಪರೋಕ್ಷ ಜ್ಞಾನ ಬರೋದು ನಮಗೆ ಅಪರೋಕ್ಷ ಜ್ಞಾನ ಮನಸ್ಸಿನ ಒಂದು ಪ್ರಭೇದ ಅದು ಆ ಮನಸ್ಸಿನಿಂದಲೇ ಬಂದ ಅಪರೋಕ್ಷ ಜ್ಞಾನದಿಂದ ಇನ್ನುಳದವರೆಲ್ಲರನ್ನೂ ಹೊಡೆದು ಓಡಿಸಿದ ಹಾಗೆ ಮನಸ್ಸನ್ನು ಅದರಿಂದಲೇ ಓಡಿಸೋದು ಅದರ ಜೊತೆಗೆ ಆ ಜ್ಞಾನವೂ ಹೋಗಿಬಿಡ್ತದೆ ಏನ್ರಿ ಹಾಗಾದರೆ ಮೋಕ್ಷದಲ್ಲಿ ನಮಗೆ ದೇವರ ಜ್ಞಾನ ಇರೋದೇ ಇಲ್ವೇ ಮನಸ್ಸು ಹೋಯ್ತು ಜ್ಞಾನನೂ ಹೋಯ್ತು ಅಂದರೆ ಬಾಹ್ಯವಾದ ಮನಸ್ಸಿನಿಂದ ಬಂದ ಜ್ಞಾನ ಹೋಗಿರ್ತದೆ ಸ್ವರೂಪ ಮನಸ್ಸಿನಿಂದ ಭಗವಂತನ ಜ್ಞಾನ ಮೋಕ್ಷದಲ್ಲಿಯೂ ಆಗ್ತದೆ ಈ ವಿಷಯವನ್ನು ತಿಳಿಸುವುದಕ್ಕೆ ಇಲ್ಲಿ ತಾತ್ಪರ್ಯ ಬಂದಿದೆ ಪ್ರಾಕೃತಾಂತಃಕರಣಜಂ ಜ್ಞಾನಂ ಅಸ್ತ್ರಂ ಶ್ರುತಿ ನಮ್ಮ ಎಷ್ಟೋ ಜನ ಬಾಹ್ಯವಾದ ಮನಸ್ಸಿಗೆ ಅಪರೋಕ್ಷ ಜ್ಞಾನ ಬರೋದೇ ಇಲ್ಲ ಸ್ವರೂಪ ಮನಸ್ಸಿಗೆ ಮಾತ್ರ ಬರ್ತದೆ ಅಂತಾರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ವರೂಪ ಮನಸ್ಸಿನ ಮಿಶ್ರಣ ಬೇಕು ಆ ಮಾತು ಬೇರೆ ಆದರೆ ಬರೀ ಸ್ವರೂಪ ಮನಸ್ಸಿಗೆ ಬರೋದಿಲ್ಲ ಬಾಹ್ಯ ಮನಸ್ಸು ಬೇಕೇ ಬೇಕು ಪ್ರಾಕೃತವಾದ ಅಂತಃಕರಣದಿಂದ ಬರುವುದು ಜ್ಞಾನವೆಂಬ ಅಸ್ತ್ರ ಅದು ಸಂಸಾರವನ್ನು ಕತ್ತರಿಸುವುದು ತದೇವತೇನ ಸಂಛೇದ್ಯಂ ಆ ಜ್ಞಾನದಿಂದಲೇ ಜ್ಞಾನವನ್ನು ಕತ್ತರಿಸೋದು ಪ್ರಾಕೃತ ಅಂತಃಕರಣದಿಂದಲೇ ಜ್ಞಾನವೆಂಬ ಅಸ್ತ್ರ ಹುಟ್ಟತ್ತೆ ಆ ಜ್ಞಾನವೆಂಬ ಅಸ್ತ್ರದಿಂದಲೇ ಆ ಪ್ರಾಕೃತವಾದ ಅಂತಃಕರಣವನ್ನು ಬಾಹ್ಯವಾದ ಮನಸ್ಸನ್ನು ನಾವು ಕತ್ತರಿಸೋದು ಎಂತಹ ಮನಸ್ಸು ಚಿತ್ತಂ ಪ್ರಕೃತಿ ಸಂಭವಂ ಪ್ರಕೃತಿಯಿಂದ ಬಂದ ಪ್ರಾಕೃತವಾದ ಜಡವಾದ ಚಿತ್ತ ಮನಸ್ಸು ಆ ಮನಸ್ಸಿನಿಂದಲೇ ಜ್ಞಾನ ಬಂದದ್ದು ಜ್ಞಾನದಿಂದಲೇ ಆ ಮನಸ್ಸನ್ನು ಕತ್ತರಿಸೋದು ಮೊದಲು ಜೊತೆಗೆ ಜ್ಞಾನವನ್ನು ಕೈ ಬಿಟ್ಟುಬಿಡೋದು ಅದನ್ನು ಹಿಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಮನಸ್ಸಿನೊಳಗೆ ಇರುತ್ತದೆ ಮನಸ್ಸನ್ನು ನಾವು ಅದರಿಂದಲೇ ಓಡಿಸಿದರೆ ತ್ಯಾಜ್ಯ ಪೂರ್ವಂ ಕಥಂಚನ ಮನಸ್ಸು ಹೋಗುವಾಗಲೇ ಅಪರೋಕ್ಷ ಜ್ಞಾನ ಹೋಗೋದು ಮೊದಲೇ ಅಪರೋಕ್ಷ ಜ್ಞಾನ ಹೋಗೋದಿಲ್ಲ ಮನಸ್ಸಿನ ಜೊತೆಗೆ ಹೋಗ್ತದೆ ಜ್ಞಾನಂ ಪ್ರಕೃತಿ ಜಂಚಾಪಿ ಮೂಲನಾಶೇ ವಿನಶ್ಯತಿ ಯಾಕೆ ಉಳಿಬಾರದು ಅಂದ್ರೆ ಮೂಲ ಅಂದ್ರೆ ಉಪಾದಾನ ಕಾರಣ ಹೋದರೆ ಉಪಾದೇಯ ಉಳಿಯೋದಿಲ್ಲ ಮನಸ್ಸು ಹೋದ ಮೇಲೆ ಮನಸ್ಸಿನಿಂದ ಬಂದ ಜ್ಞಾನ ಉಳಿಯಲಿಕ್ಕೆ ಆಗುವುದಿಲ್ಲ ತರಂ ಸ್ವರೂಪೇಣ ಜ್ಞಾನೇನೈ ಜನಾರ್ಧನಂ ವೇತ್ಯ ಮುಕ್ತ ತಥಾತ್ಮನ ಜೀವಾನ್ ಅನ್ಯಾಂಶ್ಚ ಸರ್ವಶಃ ಇ ಮಾಹಾತ್ಮೆ ಆಮೇಲೆ ಸ್ವರೂಪ ಜ್ಞಾನದಿಂದಲೇ ಪರಮಾತ್ಮನನ್ನು ತಿಳಿತಾನೆ ಈ ಮುಕ್ತನಾದ ಜೀವ ತನ್ನನ್ನೂ ತಾನು ತಿಳಿತಾನೆಲ್ ಅಂದರೆ ಆತ್ಮಾನಂ ಅನ್ನೋದಕ್ಕೆ ಎಲ್ಲ ಅರ್ಥ ಮಾಡಿಬಿಟ್ರಿ ಅವರು ಆತ್ಮಾನಂ ಸ್ವಾತ್ಮನ ಪರಾತ್ಮನ ಪರಮಾತ್ಮನ ತನ್ನನ್ನು ಇನ್ನೊಬ್ಬರನ್ನ ಪರಮಾತ್ಮನನ್ನ ಎಲ್ಲರನ್ನೂ ಸ್ವರೂಪ ಮನಸ್ಸಿನಿಂದಲೇ ತಿಳಿತಾನೆ ಬಾಕ್ಯ ಮನಸ್ಸು ಬೇಕೇ ಆಗಿಲ್ಲ ಅವನಿಗೆ ಮುಕ್ತನಿಗೆ ಇತಿ ಮಾಹಾತ್ಮೆ ಇಲ್ಲಿ ದ್ವೇ ಅಸ್ಥೆ ಬೀಜ ಅಂತ ಬಂತೆಲ್ಲ ಬ್ರಹ್ಮದೇವರು ಮತ್ತು ಸರಸ್ವತಿ ಇಬ್ಬರು ಈ ಜಗತ್ತಿಗೆ ಬೀಜರಾಗಿದ್ದಾರೆ ಅಂತ ಬೀಜರಾಗಿದ್ದಾರೆ ಅಂದರೆ ಕಾರಣರಾಗಿದ್ದಾರೆ ಅಂತ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ಸಾಮಾನ್ಯವಾಗಿ ಉದಾಹರಣೆ ಕೊಟ್ಟಾಗ ನಮಗೆ ಉದಾಹರಣೆಯಲ್ಲಿದ್ದದ್ದೆಲ್ಲ ಆ ಉಪಮೇಯದಲ್ಲಿ ಇರಬೇಕು ಬೀಜವೇ ಗಿಡವಾಗತ್ತೆ ಬ್ರಹ್ಮ ಬ್ರಹ್ಮದೇವರು ಹಾಗೂ ಸರಸ್ವತಿಯರು ಚೇತನರು ಜಗತ್ತು ಜಡ ಜಡವಾದ ಈ ಜಗತ್ತಿಗೆ ಚೇತನರಾದ ಬ್ರಹ್ಮದೇವರು ಸರಸ್ವತಿಯರು ಬೀಜ ಆಗೋದು ಹೇಗೆ ಪ್ರಶ್ನೆ ಒಂದು ಇನ್ನೊಂದು ತಿಳ್ಕೊಳ್ರಿ ಬ್ರಹ್ಮದೇವರು ಸರಸ್ವತಿ ಅಂದರೆ ಏನು ತಿಳ್ಕೊಂಡಿರಿ ಮೊನ್ನೆ ಅಧಿಕ ಮಾಸಕ್ಕೆ ಎಲ್ಲರೂ ಕೂಡಿಸಿ ದಂಪತಿ ಪೂಜೆ ಮಾಡುವಾಗ ಕೂಡಿಸಿದಾಗ ಎಲ್ಲೋ ಒಂದು ಎರಡು ಮಣಿ ಮೇಲೆ ಕೂತೋರನ್ನು ತಿಳ್ಕೋಬೇಡ್ರಿ ಜಗತ್ತಿಗಿಂತಲೂ ಅವರ ಗಾತ್ರ ದೊಡ್ಡದಿದೆ ಗಿಡಕ್ಕಿಂತಲೂ ಬೀಜ ಸೂಕ್ಷ್ಮ ಇರ್ತದೆ ಹೊರತು ದೊಡ್ಡದಿರೋದಿಲ್ಲ ದೊಡ್ಡವರು ಬೀಜ ಆದರೆ ಹೇಗೆ ಏನು ಪ್ರಶ್ನೆ ನಮ್ಮ ತಲೆಯಲ್ಲೇ ಬರೋದಿಲ್ಲದು ಅವರೆಲ್ಲೋ ಇಲ್ಲಿ ಮೂಲೆಯಾಗ ಕೂತಾರ ಕಾಣಿಸ್ತದೆ ನಾಲ್ಕು ಮಾರಿ ಮಾಡಿಕೊಂಡು ಅಂತ ಹಾಂ ಜಗತ್ತು ಐವತ್ತು ಕೋಟಿ ಯೋಜನ ವಿಸ್ತೀರ್ಣವಾಗಿದ್ದರೆ ಇದು ಹತ್ತು ಕೋಟಿ ಕೋಟಿ ಯೋಜನಾ ವಿಸ್ತೀರ್ಣವಾರದ್ದು ಮಹತ್ತತ್ವ ಇದೆ ಅಂತಹ ಶತಕೋಟಿ ಕೋಟಿ ಯೋಜನ ದಶಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾರದ್ದು ಹತ್ತು ಕೋಟಿ ಕೋಟಿ ಇದು ಬರೀ ಐವತ್ತು ಕೋಟಿ ಆ ದಶಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾದ ಮಹತ್ತತ್ವಾತ್ಮಕ ದೇಹ ಇರುವಂತಹ ಬ್ರಹ್ಮದೇವರು ಸ್ವಲ್ಪ ಸರಸ್ವತಿ ಆದರೆ ಇಂತಹ ದೊಡ್ಡವರು ಈ ಸಣ್ಣದಕ್ಕೆ ಬೀಜ ಆಗೋದು ಹೇಗೆ ಗಿಡಕ್ಕಿಂತ ಬೀಜನೇ ದೊಡ್ಡದಾಯ್ತಲ್ಲ ಅನ್ನೋದು ಮತ್ತೊಂದು ಪ್ರಶ್ನೆ ಅದಕ್ಕೆ ಹೇಳ್ತಾರೆ ದೃಷ್ಟಾಂತದಲ್ಲಿ ಎಷ್ಟು ಸಾಮ್ಯನೋ ಅಷ್ಟು ಕೊಡ್ರಿ ಭಾರತದಲ್ಲಿ ಕೆಡಿಸಿಕೊಳ್ಬೇಡ್ರಿ ಅಂದರು ಪ್ರಸಿದ್ಧವಾದ ಬೀಜದಂತೆ ಇವರು ಬೀಜ ಅಲ್ಲ ಕಾರಣರು ಅನ್ನೋ ಅರ್ಥದಲ್ಲಿ ಅಭಿವ್ಯಕ್ತಿ ಬೀಜ ಒಬಯೋರಭೇದ ಬೀಜ ಬೀಜ ಅಂದರೆ ಅಭಿವ್ಯಕ್ತಿಗೆ ಕಾರಣರಾದವರು ವ್ಯಂಜಕರಾದವರು ಆದ್ದರಿಂದ ಇವರಿಗೆ ಬೀಜ ಬೀಜ ಅಂತ ಕರೆಯೋದು ಈ ಬೀಜಕ್ಕೂ ಅದೇ ಕಾರಣಕ್ಕೆ ಗಿಡದ ಅಭಿವ್ಯಕ್ತಿಗೆ ಕಾರಣವಾದದ್ದರಿಂದಲೇ ಇದನ್ನು ಬೀಜ ಅಂತ ಕರೆಯೋದು ಆದರೆ ಅಷ್ಟೇ ಸಾಮ್ಯ ತೆಗೆದುಕೊಳ್ಳಿ ಮುಂದಿಂದೆಲ್ಲ ಅಲ್ಲ ಇವರು ಕೂಡ ಜಗತ್ತಿನ ಅಭಿವ್ಯಕ್ತಿಗೆ ಕಾರಣರು ಮಹತ್ತತ್ವ ಅಭಿಮಾನಿಗಳಾದ ಬ್ರಹ್ಮದೇವರು ಸರಸ್ವತಿಯರು ಇಲ್ಲದಿದ್ದರೆ ಈ ಜಗತ್ತು ಬ್ರಹ್ಮಾಂಡ ಬ್ರಹ್ಮಾಂಡದೊಳಗಿನ ಪದಾರ್ಥಗಳು ಯಾವುವುಗಳೂ ಅಭಿವ್ಯಕ್ತವಾಗ್ತಿರಲಿಲ್ಲ ಈ ರೂಪದಲ್ಲಿ ಇಷ್ಟು ವೈವಿಧ್ಯಮಯವಾದ ಪ್ರಪಂಚದ ಅಭಿವ್ಯಕ್ತಿಗೆ ಅವರು ಕಾರಣರಾಗಿದ್ದಾರೆ ಆದ್ದರಿಂದ ಬೀಜ ಅಷ್ಟು ಅದಕ್ಕಂತಾರೆ ಬೀಜಭೂತ ವಿಕಾರ ಇಲ್ಲ ನಿಮಿತ್ತ ಬೀಜಭೂತ ವಪಿಹ್ಯಸ್ಯ ಬ್ರಹ್ಮಚೈವ ಸರಸ್ವತಿ ಬ್ರಹ್ಮದೇವರು ಸರಸ್ವತರು ಸರಸ್ವತಿಯರು ಇಬ್ಬರು ಬೀಜಭೂತರಾಗಿದ್ದರೂ ಕೂಡ ನರಿಷ್ಯತೋ ಜಗತ್ಸಷ್ಟವು ಜಗತ್ತಿನ ಸೃಷ್ಟಿಯಾದಾಗ ಇವರಿಗೆ ನಾಶ ಇಲ್ಲ ಬೀಜ ತಾನು ಒಡೆದು ನಾಶವಾಗಿ ಗಿಡವನ್ನು ಹುಟ್ಟಿಸ್ತದೆ ಇವರು ನಾಶ ಆಗೋದಿಲ್ಲ ಜಗತ್ತನ್ನು ಹುಟ್ಟಿಸಿಯೂ ನೋಡ್ತಾ ನಿಂತಿರ್ತಾರೆ ಇಬ್ಬರೂ ಕೂಡ ವಟವೃಕ್ಷಾದಿ ಬೀಜವತ್ ವಟವೃಕ್ಷಾದಿ ಬೀಜಗಳು ಹೇಗೆ ನಾಶ ಹೊಂದುತ್ತವೋ ಹಾಗೆ ಇವರು ನಾಶ ಹೊಂದೋದಿಲ್ಲ ವ್ಯತಿರೇಕ ದೃಷ್ಟ ಅಂತ ಅಂತಾರೆ ಅದಕ್ಕೆ ಸ್ವಕಾರ್ಯತೋ ಮಹಾಂತೌಚ ತಾವು ಹುಟ್ಟಿಸುವ ಜಗತ್ತಿಗಿಂತಲೂ ದೊಡ್ಡವರಾಗಿದ್ದಾರೆ ಗುಣತೋ ರೂಪತಸ್ಥತ ಪರಿಮಾಣವೂ ದೊಡ್ಡದು ಗುಣಗಳೂ ಹೆಚ್ಚು ಬೇಕಾದಷ್ಟು ಸದ್ಗುಣಗಳಿವೆರಲ್ಲಿವೆ ಅದ್ಯಾವುದೂ ಜಗತ್ತಿನೊಳಗಿಲ್ಲ ಬೀಜದಲ್ಲಿರುವ ಗುಣನೇ ವೃಕ್ಷದಲ್ಲಿ ಬಂದಿರುತ್ತದೆ ಆದರೆ ಜಗತ್ತಿನಲ್ಲಿ ಕಾಣದ ಅನಂತ ಗುಣಗಳು ಬ್ರಹ್ಮದೇವರಲ್ಲಿ ಸರಸ್ವತಿಯರಲ್ಲಿದೆ ಬೀಜದಲ್ಲಿ ಸಿಹಿ ಗುಣ ಸೂಕ್ಷ್ಮವಾಗಿರುತ್ತದೆ ಅದೇ ಆ ಹಣ್ಣಿನೊಳಗೆ ನಮಗೆ ಕಾಣಿಸ್ತದೆ ಗಿಡದೊಳಗೆ ಕಾಣಿಸ್ತದೆ ಹಾಗೆ ಬ್ರಹ್ಮದೇವರಲ್ಲಿದ್ದ ಗುಣವೇ ಜಗತ್ತಿನಲ್ಲಿ ತೋರೋದು ಅಂದರೆ ಬ್ರಹ್ಮದೇವರಲ್ಲಿ ಅನಂತ ಗುಣ ಇದೆ ಜಗತ್ತಿನಲ್ಲಿ ಅದ್ಯಾವುದಿಲ್ಲ ಹಾಗಾದರೆ ಗುಣದಿಂದಲೂ ಬಹಳ ಅಧಿಕರು ಪರಿಮಾಣದಿಂದಲೂ ಅಧಿಕರು ಆಗಿದ್ದರೂ ಕೂಡ ಕೇವಲ ಅವರು ನಿಮಿತ್ತರಾದದ್ದರಿಂದ ಅಭಿವ್ಯಂಜಕರಾದದ್ದರಿಂದ ಬೀಜ ಅಂತ ಕರೀತಾರೆ ಹೇಗೆ ಪೃಥಿವಿಯುಧಕವತ್ತಸ್ಮಾತ್ ಬೀಜತ್ವಂ ನತು ಬೀಜವತ್ತು ಬೀಜ ಅಂದರೆ ಪ್ರಸಿದ್ಧವಾದ ಬೀಜದಂತೆ ಇವರು ಬೀಜರಲ್ಲ ಸಹಕಾರಿ ಕಾರಣರು ಜಗತ್ತು ಬೆಳೆಯೋದಕ್ಕೆ ಅಷ್ಟೇ ಅರ್ಥವೇ ಹೊರತು ತಾವೇ ಜಗತ್ತಾಗ್ತಾರೆ ಜಗತ್ತಿಗಿಂತಲೂ ಚಿಕ್ಕವರಾಗಿದ್ದಾರೆ ಅಥವಾ ಜಗತ್ತಿನ ಗುಣಗಳಿಗಿಂತಲೂ ಕಡಿಮೆ ಗುಣಗಳಿವೆ ಇದು ಯಾವುದೂ ಅಲ್ಲ ಅರ್ಥವಾಯ್ತಾ ಈ ಬೀಜ ನಾಶವಾಗಿ ಗಿಡವಾಗುತ್ತೆ ಬ್ರಹ್ಮ ಸರಸ್ವತಿಯರು ನಾಶ ಹೊಂದೋದಿಲ್ಲ ಬೀಜದಲ್ಲಿ ಸ್ವಲ್ಪೇ ಗುಣ ಇರುತ್ತದೆ ಅದರ ವೃಕ್ಷ ಬೆಳೆದಾಗ ಅದರಲ್ಲಿ ಬಹಳ ಗುಣಗಳು ಇರುತ್ತವೆ ಇಲ್ಲಿ ಉಲ್ಟಾ ಇವರಲ್ಲೇ ಗುಣಗಳು ಜಾಸ್ತಿ ಇವೆ ಇವರು ಚಿಕ್ಕವರು ಬೀಜ ಚಿಕ್ಕದು ಅದು ದೊಡ್ಡದು ಆದರೆ ಇವರೇ ದೊಡ್ಡವರು ಜಗತ್ತೇ ಚಿಕ್ಕದು ಎಲ್ಲ ವ್ಯತ್ಯಾಸ ಇದೆ ಹಾಗಾದರೆ ಇಷ್ಟೆಲ್ಲ ಇದ್ರೆ ಬೀಜ ಅಂತ ಯಾಕೆ ಕರೀಬೇಕಾಗಿತ್ತು ಇವರನ್ನು ಕರೆಯೋದಕ್ಕೆ ಕರೆದು ತಲೆ ಕೆಡಿಸ್ತೀರಲ್ಲ ಅಂದ್ರೆ ಬೀಜ ಅನ್ನುವ ಶಬ್ದಕ್ಕೆ ಅರ್ಥ ಬಹಳ ಇದೆ ನಿಮಗೆ ತಲೆ ಇಲ್ಲ ಅನ್ನೋದಕ್ಕೆ ತಲೆ ಕೆಡ್ತಾ ಇದೆ ಸರಿಯಾಗಿ ತಲೆ ಇದ್ರೆ ಅದು ಕೆಡೋದೇ ಇಲ್ಲ ಬೀಜ ಶಬ್ದದ ಎಷ್ಟು ಅರ್ಥಗಳ ಬೃಥಿವಿ ಉದಕಗಳನ್ನು ಬೀಜ ಅಂತ ಕರೀತಾರೆ ಒಂದು ಗಿಡ ಬೆಳೆಯೋದಕ್ಕೆ ಮಣ್ಣು ನೀರು ಬೇಕಲ್ಲ ಅವುಗಳನ್ನು ಬೀಜ ಅಂತಾರೆ ಆ ಅರ್ಥದ ಬೀಜರು ಇವರಿಬ್ಬರು ಈ ಬೀಜ ಅಲ್ಲ ಪೃಥಿವಿಯೋದವತ್ತಸ್ಮಾತ್ ಬೀಜತ್ವನೂ ಬೀಜವತ್ ಪೃಥಿವಿ ಅಥವಾ ನೀರು ಇವುಗಳನ್ನಾದರೂ ಬೀಜ ಅಂತ ಕರೆಯೋದಕ್ಕೆ ಕಾರಣ ಏನು ವ್ಯಂಜಕತ್ವಾತ್ ಗಿಡದ ಅಭಿವ್ಯಕ್ತಿಗೆ ಪೃಥಿವಿಯೂ ಕಾರಣ ಮಣ್ಣು ಕಾರಣ ನೀರೂ ಕಾರಣ ಹಾಗೆ ಇವರಿಬ್ಬರು ಕಾರಣರಾಗಿದ್ದಾರೆ ವ್ಯಂಜಕತ್ವಾತ್ ನಚಾಲ್ಪತ್ವಾತ್ ಅಲ್ಪತ್ವ ಇದೆ ನಾಶ ಇದೆ ಅನ್ನೋ ಕಾರಣಕ್ಕೆ ಇವರು ಬೀಜರಲ್ಲ ಅಭಿವ್ಯಂಜಕರಾದದ್ದರಿಂದ ಬೀಜ ಹಾಗಾದರೆ ಏನಾಯಿತು ಗಿಡ ಬೆಳೆಯುವುದಕ್ಕೆ ಮಣ್ಣು ನೀರುಗಳು ಯಾವ ಸ್ಥಾನದಲ್ಲಿದ್ದು ಬೀಜದ ಅಭಿವ್ಯಕ್ತಿಗೆ ಕಾರಣವಾಗತ್ತೋ ಹಾಗೆ ಜಗತ್ತು ಬರೋದು ಪ್ರಕೃತಿ ಎಂಬ ಬೀಜದಿಂದಲೇ ಜಡ ಪ್ರಕೃತಿಯಿಂದಲೇ ಜಗತ್ತೆಂಬ ವೃಕ್ಷ ಬಂದದ್ದು ಆದರೆ ಆ ಜಡಪ್ರಕೃತಿ ಜಗತ್ತಿನ ರೂಪದಲ್ಲಿ ಪರಿಣಾಮ ಹೊಂದೋದಕ್ಕೆ ಮಣ್ಣು ನೀರಿನ ಸ್ಥಾನದಲ್ಲಿ ಸಹಾಯಕರಾಗಿ ಆ ಕೆಲಸವನ್ನು ಬ್ರಹ್ಮ ಸರಸ್ವತಿಯರು ಮಾಡ್ತಾರೆ ಈ ಬೀಜ ಜಗತ್ತಿನ ರೂಪದಲ್ಲಿ ವಿಕಾರ ಹೊಂದೋದಕ್ಕೆ ಸಹಾಯ ಮಾಡ್ತಾರೆ ದೇವರ ಸೇವೆ ಮಾಡಿ ಆ ಕೆಲಸ ಮಾಡ್ತಾರೆ ಅಷ್ಟೆ ಇನ್ನು ಲಕ್ಷ್ಮೀದೇನು ಕೆಲಸನೇ ಇಲ್ಲೇನು ಮಗ ಸೊಸಿ ಬಂದು ಅತ್ತಿನ ಹೊರಗೆ ಹಾಕಿದರೋ ಹೇಗೆ ಬಂದು ಅಂದರೆ ಮಗ ಇದ್ದ ಸೊಸಿ ಬಂದ್ಲು ಅಂತಿಟ್ಕೊಡ್ರಿ ಅಲ್ಲ ಮಹಾಕ್ಷ್ಮಾವದ್ ರಮಾಸ್ಮೃತ ಲಕ್ಷ್ಮೀ ದೇವಿದು ಇವ್ರಿಗಿಂತ ದೊಡ್ಡ ಸ್ಥಾನ ತನ್ನ ಅಧಿಕಾರ ಬಿಟ್ಟುಕೊಟ್ಟೇಳವಳು ಅತ್ತಿ ಏನು ಅವಳ ಜ ಅಧಿಕಾರ ಅಂದರೆ ಮಹಾಕ್ಷ್ಮ ಮಹಾಕ್ಷ್ಮ ಅಂದರೆ ಭೂಮಿ ಮಹಾಭೂಮಿಯ ಸ್ಥಾನದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಸರಸ್ವತಿ ಅಲ್ಲ ಏನು ಮಹಾಕ್ಷ್ಮ ಅಂದರೆ ಅಂಡ ಬ್ರಹ್ಮಾಂಡನೇ ಮಹಾಕ್ಷ್ಮ ಅಂದರೆ ಜಗತ್ತು ಗಿಡ ಬೆಳಿಬೇಕಾಗಿದೆು ನೀರು ಬೇಕು ಎಲ್ಲಿಂದ ಬರಬೇಕು ಬ್ರಹ್ಮಾಂಡ ಅಂತ ಒಂದು ಇದ್ರೆ ತಾನೇ ಮಣ್ಣು ನೀರು ಬರೋದು ಎಷ್ಟು ನೀರು ಉಪಯೋಗಿಸಿದರೂ ನೀರು ಖಾಲಿ ಆಗೋದಿಲ್ಲ ಎಷ್ಟು ಮಣ್ಣು ಗಿಡಗಳ ರೂಪದಲ್ಲಿ ವಿಕಾರ ಹೊಂದಿದರು ಎಲ್ಲ ನಮ್ಮ ನಿಮ್ಮ ಮಾನವರ ದೇಹ ಎಲ್ಲ ಇದು ಮಣ್ಣೇ ಮಣ್ಣಿಂದ ಕಾಯ ಮಣ್ಣಿಂದ ದಾಸರ ಈ ಕಾಯ ಬಂದಿದ್ದೇ ಮಣ್ಣಿಂದ ನಮ್ಮ ನಿಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಅಲ್ಲ ಅನಂತ ಜೀವರಾಶಿಗಳ ಪಶು ಪಕ್ಷಿ ಕ್ರಿಮಿಕೀಟ ಕೆಲ ಕೆಲವು ಕಡೆಗೆ ನೀರು ಜಾಸ್ತಿ ಇರ್ಬೋದು ಮಣ್ಣು ಜಾಸ್ತಿ ಇರ್ಬೋದು ಏನೇ ಇರ್ಬೋದು ಅಂತೂ ಪಾಂಚಭೌತಿಕ ಎಲ್ಲವೂ ಮಣ್ಣಿನಿಂದಲೇ ಈ ಎಲ್ಲ ಶರೀರಗಳು ಬಂದದ್ದು ಗಿಡಗಳು ಬಂದದ್ದು ಬೇರೆ ಬೇರೆ ಪದಾರ್ಥಗಳಾರದ್ದು ನೀರು ಬೇಕು ಎಲ್ಲದಕ್ಕೂ ಇಷ್ಟಾದರೂ ಖಾಲಿಯಾಗಿದೆ ಉಂಡ್ಲಿಕ್ಕೂ ಕಡಿಮೆ ಇಲ್ಲ ದೇಹಕ್ಕೂ ಕಡಿಮೆ ಇಲ್ಲ ಗಿಡಗಳಿಗೂ ಕಡಿಮೆ ಇಲ್ಲ ಬೆಳಿತಾನೇ ಇದೆ ಯಾಕೆ ಬ್ರಹ್ಮಾಂಡನೇ ಸೋರ್ಸು ಈ ಬ್ರಹ್ಮಾಂಡದೊಳಗೆ ಎಷ್ಟು ನೀರು ಖಾಲಿ ಮಾಡಿದರೂ ಮತ್ತೆ ನೀರು ಬರ್ತಿರ್ತದೆ ಎಷ್ಟು ಮಣ್ಣು ಉಪಯೋಗಿಸಿದ್ರೂ ಮತ್ತು ಮಣ್ಣು ಸೃಷ್ಟಿಯಾಗ್ತಾ ಇರ್ತದೆ ಖಾತ ಪೂರ ವರಾಯಣವೇ ಎಷ್ಟೆ ತಗ್ಗು ತೋಡಿದ್ರೂ ಮತ್ತು ತುಂಬಿಡ್ತದೆ ಮಣ್ಣು ಹೆಂಗೆ ತುಂಬುತ್ತದೋ ತುಂಬ್ತದೆ ಅಂದಮೇಲೆ ಏನಾಯಿತು ಮಣ್ಣು ನೀರುಗಳು ಖಾಲಿ ಆಗದೇ ಇರೋದಕ್ಕೆ ಕಾರಣ ಈ ಬ್ರಹ್ಮಾಂಡವೆಂಬ ದೊಡ್ಡ ಸೋರ್ಸ್ ಇದೆ ನಮಗೆ ಹೀಗಾಗಿ ಅದು ಬರ್ತಾನೇ ಇರ್ತದೆ ಆ ಬ್ರಹ್ಮಾಂಡ ಇದೆ ಅನ್ನೋದಕ್ಕೆ ಈ ಮಣ್ಣು ಈ ನೀರು ಈ ಮಣ್ಣು ನೀರಿದೆ ಅನ್ನೋದಕ್ಕೆ ಈ ಗಿಡ ಹಾಗಾದರೆ ಜಗತ್ತೊಂದು ಗಿಡವಾದರೆ ಆ ಗಿಡಕ್ಕೆ ಬ್ರಹ್ಮ ಸರಸ್ವತಿಯರು ಮಣ್ಣು ನೀರಿನಂತಿದ್ದರೆ ಬ್ರಹ್ಮಾಂಡದಂತೆ ಲಕ್ಷ್ಮಿ ಇದ್ದಾಳೆ ಹಾಗಾದರೆ ಅವಳದೇ ದೊಡ್ಡ ಸ್ಥಾನ ಆಯಿತು ಅಲ್ವಾ ಅಂದರೆ ಸರಸ್ವತಿ ಬ್ರಹ್ಮರಿಗೆ ಶಕ್ತಿಯನ್ನು ತುಂಬುವಳೆ ಅವಳು ಈ ಮಣ್ಣು ನೀರುಗಳನ್ನು ಹೇಗೆ ಬ್ರಹ್ಮಾಂಡ ತುಂಬುತ್ತದೆ ಆ ಮಣ್ಣು ನೀರಿನಿಂದ ಈ ಹೊರಗಿನ ಗಿಡಗಳು ಹುಟ್ಟುತ್ತವೋ ಜಗತ್ತೇ ಒಂದು ಗಿಡ ಅಂತ ಭಾವಿಸಿದಾಗ ಬ್ರಹ್ಮ ಸರಸ್ವತಿಯರು ಮಣ್ಣು ನೀರಿನಂತೆ ಸಹಾಯಕರಾದರೆ ಅವರಿಗೆ ಶಕ್ತಿಯು ತುಂಬುವ ಬ್ರಹ್ಮಾಂಡದ ಸ್ಥಾನದಲ್ಲಿದ್ದವಳು ಲಕ್ಷ್ಮೀದೇವಿ ಬ್ರಹ್ಮಾಂಡ ಇದು ಮಣ್ಣು ನೀರುಗಳನ್ನು ತುಂಬುತ್ತದೆ ಅಂತ ಹೇಳ್ತೀರಿ ತಿಂತೀರಲ್ಲ ಮತ್ತೆ ಶ್ರೀಮದ್ ಆಚಾರ್ಯರಂತಾರೆ ಭುಕ್ತಂ ಭುಕ್ತಂ ನಹೀಯತೆ ದಿವಸ ಊಟ ಮಾಡ್ತೀರಿ ಕಡಿಮೆ ಏನು ಕಡಿಮೆ ಬಿದ್ದಿಲ್ಲ ಮತ್ತೆ ಊಟ ಮಾಡ್ತೀರಿ ಮತ್ತೆ ಹೊಸ ಧಾನ್ಯ ಬಂದೇ ಬರ್ತದೆ ಚೀಲ ಬರ್ತದೆ ಹರಿತಾರೆ ಸುರಿತಾರೆ ಅನ್ನ ಆಗ್ತದೆ ಕತ್ತರಿಸಿ ಹೊಡೆಯೋದು ಹೋಗೋದು ಮತ್ತೆ ಯಾರು ವಿಚಾರ ಮಾಡ್ತಾರೆ ಇದು ಖಾಲಿ ಇಲ್ಲ ಯಾಕೆ ಹಾಗಾದರೆ ಬ್ರಹ್ಮಾಂಡದೊಳಗೆ ಎಂದಿಗೂ ಎಷ್ಟು ತಿಂದರೂ ಖಾಲಿ ಇರೋ ಹಾಗೆ ದೇವರು ವ್ಯವಸ್ಥೆ ಮಾಡಿದ್ದಾನೆ ಅದನ್ನು ಬರಿಬಾರ್ದು ಆ ಬ್ರಹ್ಮಾಂಡದ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾನೆ ಲಕ್ಷ್ಮೀ ಎಷ್ಟು ಉಂಡ್ರೂ ಕಡಿಮೆ ಮಯಾಸೋ ಅನ್ನಮತ್ತಿ ಯಹ ಅನ್ನಮತ್ತಿ ಸಹ ಮಯಾತ್ ಯಾರ ಜಗತ್ತಿನೊಳಗೆ ಅನ್ನ ತಿಂತಾರೋ ಅವರು ನನ್ನಿಂದ ತಿಂತಾರೆ ಅಂತ ಅರ್ಥ ಆಯ್ತಿಲ್ಲ ಯಾಕೆ ಲಕ್ಷ್ಮೀ ದೇವಿಯನ್ನು ಅತ್ತಿ ಅತ್ತಿ ಅಂತ ನಾ ಕರೆದೇ ಇಷ್ಟೋ ತನಕ ಮಯಾಸೋ ಅನ್ನಮತ್ತಿ ಯಾರೇ ಅತ್ತಿ ಅಂತಾಗಬೇಕಾದರೆ ಈ ಅತ್ತಿ ಇದ್ರೆ ನಾವು ಅತ್ತಿ ಇಲ್ಲದಿದ್ರೆ ಅತ್ತಿ ಕೊನೆಗೆ ಸತ್ತಿ ಅಂಡೋ ಮಹಾಕ್ಷ್ಮ ಸಂಪ್ರೋಕ್ತಃ ತತಃಪೃಥುಧಕಂ ತಥಾ ಜಾಯತೇ ನಿತ್ಯಶಸ್ತಸ್ಮಾತ್ ಭುಕ್ತಂ ಭುಕ್ತಂ ನಹೀಯತೆ ಎಷ್ಟು ಊಟ ಮಾಡಿದರೂ ಮುಗಿಯೋದಿಲ್ಲ ಯಾಕೆಂದರೆ ಬ್ರಹ್ಮಾಂಡ ಅಷ್ಟು ಸೋರ್ಸ್ ಅದರೊಳಗೆ ಅದಕ್ಕೆ ದೇವರಿಗೆ ಅಕ್ಷಿತಿ ಅಂತ ಇನ್ನೊಂದು ಹೆಸರಿದೆ ಎಷ್ಟು ಊಟ ಮಾಡಿದರೂ ಮುಗಿಯೋದಿಲ್ಲ ಬೇಕಾದಷ್ಟು ತಿನ್ರಿ ಕೊಡ್ತಾಯಿರ್ತಾನೆ ಹಾಗೆ ಸುಮ್ ಸುಮ್ಮನೆ ಇವತ್ತೆಲ್ಲೆಲ್ಲರೂ ಏನಾರು ಹೇಳ್ತಾರೆ ಮಾತು ಕೇಳಬೇಡ್ರಿ ಬಹಳ ಕಷ್ಟ ಇದೆ ಇಬ್ಬರೇ ಮಕ್ಕಳು ಸಾಕು ಒಬ್ಬರೇ ಮಕ್ಕಳು ಸಾಕು ಬಹಳ ಜನ ಆದರೆ ಸತ್ತು ಹೋಗ್ತಾರೆ ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ಅಂತ ಏನೇನೂ ವಿಚಾರ ಮಾಡಿಬಿಟ್ರಿ ಒಬ್ಬೊಬ್ರು ಇಪ್ಪತ್ತೈದು ಮಕ್ಕಳು ಹೇಳಿ ಏನು ದಾಳ ಬ್ರಹ್ಮ ಮೃದ್ವಚ್ಛಾಪಿ ಸರಸ್ವತಿ ಮನೆಯಲ್ಲಿ ಸ್ಥಳ ಇಲ್ಲ ಅಂದರೆ ಇಲ್ಲಿ ಕಳಸ್ರಿ ಇದು ಬೇಕಾದ ಫೌಂಡೇಶನ್ ಹಾಕಿದೆ ಇನ್ನೂ ಈ ಹತ್ತು ಫ್ಲೋರ್ ಕಟ್ಬೋದು ಹತ್ರಾಪ್ಯುಕ ತತ್ರಾಪ್ಯುದಕವದ್ ಬ್ರಹ್ಮ ಮೃದ್ವಚ್ಛಾಪಿ ಸರಸ್ವತಿ ಜಲಾಧಾರ ಎತ್ತೋ ಜಲಾಧಾರ ಯಥೋ ಮೃಚ್ಛ ಸರ್ವತ್ರ ಅಪಿ ವ್ಯವಸ್ಥಿತ ಅನ್ಯಥಾತು ರಜೋಭೂತ ನೀಯತೆ ವಾಯುನಾಖಿಲ ನೋಡ್ರಿ ಮತ್ತದ್ರೊಳಗು ತಾರತಮ್ಯ ಬಿಡೋದಿಲ್ಲ ಶ್ರೀಮದಾಚಾರ್ಯರು ಸರಸ್ವತಿ ಹಾಗೂ ಬ್ರಹ್ಮದೇವರು ಮಣ್ಣು ನೀರಿನಂತೆ ಸಹಕಾರಿಯಾಗಿದ್ದಾರೆ ಅಂತ ಯಾರ ಮಣ್ಣು ಯಾರ ನೀರು ಕೆಲವರು ಹಾಗೆ ಹೇಳಿ ಬಿಡ್ತಾರೆ ಆ ಒಳಗಿನ ತಾರತಮ್ಯ ಮುಚ್ಚಿಟ್ಟು ಸೂರ್ಯ ಚಂದ್ರರಂತೆ ಎಲ್ಲರೂ ಸೇರಿ ನಾವಿದ್ಬಿಡೋಣದ್ರಿ ಯಾರು ಸೂರ್ಯ ಯಾರು ಚಂದ್ರ ಅಂತ ಮತ್ತೆ ಒಳಗೆ ಝಗಳಿರ್ತದೆ ಅದು ಪ್ರಶ್ನೆ ಬರ್ತದೆ ಅದಕ್ಕೋಸ್ಕರ ಮಣ್ಣು ಯಾರು ನೀರು ಯಾರು ಅಂತ ಪ್ರಶ್ನೆ ಬಂತಲ್ಲಿ ಶ್ರೀಮದಾಚಾರ್ಯ ಸ್ಪಷ್ಟ ಮಾತಾಡ್ತಾರೆ ಮಣ್ಣು ಸರಸ್ವತಿ ನೀರು ಬ್ರಹ್ಮದೇವರು ಯಾಕೆ ನೀರಿರೋದಕ್ಕೆ ಮಣ್ಣು ಸ್ಥಿರವಾಗಿದೆ ನೀರು ದೊಡ್ಡದು ಮಣ್ಣು ಹಿಂಗಿತ್ತಲು ನೀರಿನಿಂದಲೇ ಮಣ್ಣು ಬಂದದ್ದು ಆದ್ದರಿಂದಲೂ ನೀರು ದೊಡ್ಡದು ನೀರಿನಿಂದ ಮಣ್ಣು ಬಂದದ್ದಷ್ಟೇ ಅಲ್ಲ ಮಣ್ಣು ಉಳಿಯೋದು ನೀರಿನಿಂದ ನೀರಿಲ್ಲ ಅಂತ ವಿಚಾರ ಮಾಡಿರಿ ನೀರು ಅಂದರೆ ಈ ದಬ ಧ ಸುರಿಯೋ ನೀರಲ್ಲ ಹಸಿ ಮಾಯರ್ ಅದು ಇಲ್ಲ ಅಂದರೆ ಮಣ್ಣು ಅಂದರೆ ಏನದು ಧೂಳು ಹಾರಾಡಿ ಹೋಗಿಬಿಡ್ತದೆ ಅಷ್ಟೇ ಒಂದು ಕಡೆಗೆ ಇರೋದೇ ಇಲ್ಲ ಮಣ್ಣು ಒಂದು ಕಡೆಗೆ ಇದೆ ಅಂದರೆ ಅದರೊಳಗೆ ಒಂದು ತರಹದ ಮಾಯಿಶ್ಚರ್ ಇದ್ದುದಕ್ಕೆ ಅದು ಒಂದು ಕಡೆಗೆ ಗಟ್ಟಿಯಾಗಿ ಮುದ್ದಿಯಾಗಿ ಉಳಿದಿದೆ ಇಲ್ಲದೇ ಇದ್ದರೆ ಹಾರಾಡಿ ಹೋಗ್ತದೆ ಕೆಲಸಕ್ಕೆ ಸಿಗೋದೇ ಇಲ್ಲ ನಿಮಗೆ ಆ ನೀರು ಅಂದರೆ ಬ್ರಹ್ಮದೇವರು ಹೆಂಡತಿಯಲ್ಲಿಯೂ ಹಾರಾಡದೇ ಇದ್ದಾಗ ಗಟ್ಟಿ ಹಿಡ್ಕೊಂಡು ಕೂತೋವರು ಅಂದರೆ ಗಂಡ ಬ್ರಹ್ಮದೇವರು ಆದ್ದರಿಂದ ಬ್ರಹ್ಮದೇವರೇ ದೊಡ್ಡವರು ಸರಸ್ವತಿಗಿಂತಲೂ ಸರಸ್ವತಿ ಮಣ್ಣು ಬ್ರಹ್ಮದೇವರು ನೀರು ತತ್ರಪ್ಯುಕವ್ ಬ್ರಹ್ಮ ಮೃದವಚ್ಚಾ ಸರಸ್ವತೀ ಜಲಧಾರಾ ಯಥೋ ಮೃತ್ಯ ಸರ್ವಸ್ಥಿತ ಅನ್ಯಥ ನೀರಿಲ್ಲದೇ ಇದ್ದರೆ ರಜೋಭೂತ ನೀಯತೆ ವಾಯುನಾಖಿಲ ಗಾಳಿಯಾಗಿ ಹಾರಿಬಿಡ್ತದೆ ಆಮೇಲೆ ಸಿಗೋದೇ ಅಲ್ಲದು ಅಥವಾ ಗೊತ್ತಾಯ್ತು ಹೋಗ್ಬೋದು ಬೀಜ ಸೌರಶಕ್ತಿಯಿಂದ ಆಗ್ತದೆ ಅಂತ ಪ್ರಧಾನವಾಗಿ ಇರಲಿ ಆದರೂ ವಿಶೇಷವಾಗಿ ಆ ಸಂಪೂರ್ಣವಾಗಿರುವಂತಹ ಮಣ್ಣು ಯಾವ ಮಣ್ಣು ಹಾಗೂ ನೀರು ಸಹಕಾರಿಯಾಗಿ ಪಕ್ಕದಲ್ಲಿ ಇರಬೇಕೋ ಆ ಮಣ್ಣು ನೀರುಗಳನ್ನು ಇಲ್ಲಿ ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ ಅಥವಾ ಸರ್ವನಾಶ ಸರಿ ಹಾರಿ ಅಲ್ಲ ಕೊನೆಗೆ ಸರ್ವನಾಶವೇ ಆಗ್ತದೆ ನೀರಿಲ್ಲ ಅಂತಾದರೆ ಆದ್ದರಿಂದ ಜಲಾಧಾರ ತತಸ್ಮೃತ ಬರೀ ಸುಟ್ಟು ಬೂದಿಯಾಗಿಬಿಡುತ್ತೆ ಆದ್ದರಿಂದ ಹಸಿ ಬೇಕು ಒಟಾದಿ ಬೀಜ ಪುಣ್ಯ ಪುಣ್ಯ ಮುದೀರಿತಮ್ ಇನ್ನು ಹಾಂ ಇದನ್ನೇ ನಾನು ಮೊದಲಿಗೆ ಹೇಳಿದೆ ನಿಮಗೆ ಈಗ ಶ್ಲೋಕದಲ್ಲಿ ಬಂತು ಶತಮೂಲ ಅಂದ್ರಲ್ಲ ಅದೇ ನಿಜವಾದ ಬೀಜ ಬೀಜನೇ ಬೇರಾಯಿತು ಯಾವುದು ಪುಣ್ಯ ಮತ್ತು ಪಾಪಗಳು ಪುಣ್ಯ ಅಪುಣ್ಯ ಯಾಕೆ ಅದನ್ನು ಬೀಜ ಅನ್ನೋದ್ರೊಳಗೆ ನಮಗೆ ಸಮಸ್ಯೆ ಇಲ್ಲ ಜಗತ್ತಿನೊಳಗೆ ಸೇರಿಕೊಂಡು ಹೋಗುವುದು ಯಾವುದೋ ಅದು ಬೀಜ ಆಗಬೇಕು ಜಗತ್ತಿನಿಂದ ಪೂರ್ಣ ಹೊರಗೆ ಇದ್ದವರು ಬೀಜ ಆಗುವಂತಿಲ್ಲ ಬ್ರಹ್ಮ ಸರಸ್ವತಿಯರು ಚೇತನರು ಜಡ ಅಲ್ಲ ಅವರು ಜಗತ್ತಿನೊಳಗೆ ಸೇರೋದಿಲ್ಲ ಹೀಗಾಗಿ ಅವರನ್ನು ಬೇರೆ ನೀರು ಮತ್ತು ಮಣ್ಣಿನ ಸ್ಥಾನದಲ್ಲಿ ಇಟ್ಟರು ಆದರೆ ವೃಕ್ಷದೊಳಗೆ ಜಗತ್ತಿನೊಳಗೆ ಸೇರಿಕೊಂಡು ಹೋಗೋ ವಸ್ತು ಅಂದರೆ ಪುಣ್ಯಪಾಪಗಳು ಯಾಕೆ ಅಂತ ನಾನು ಹೇಳಿದೆ ಈ ಜಗತ್ತಿನೊಳಗೇನೆ ಸೇರಿದ್ದು ಒಂದು ಮನಸ್ಸು ಮನಸ್ಸಿನೊಳ ವಿಕಾರಗಳೇ ಪುಣ್ಯಪಾಪಗಳು ಹೀಗಾಗಿ ಪುಣ್ಯಪಾಪಗಳು ಜಗತ್ತಿನ ಒಂದು ಭಾಗವಾರದ್ದರಿಂದ ಅದು ನಿಜವಾದ ಬೀಜ ವಟಾದಿ ವಟಾದಿಬೀಜವತ್ತಸ ಪುಣ್ಯಾಪುಣ್ಯ ಮುದೀರಿತು ಸರಿ ದೇವರೇಲ್ಲಿದ್ದಾನೆ ಅಂದರು ಬಾಹ್ಯೋದವಚ್ಚನಿವಚ್ಚ ವಿಷ್ಣುರೇವ ಪ್ರಕೀರ್ತಿ ಸತ್ಯ ಸಂಹಿತ ಹಾಗೂ ಅಗ್ನಿ ಅದರಂತೆ ಪರಮಾತ್ಮ ಇದ್ದಾನೆ ಅಂತ ಅದಕ್ಕೆ ನಾನು ಹೇಳಿದೆ ಹಿಂದೆ ಖ ಅಂದರೆ ಬರೀ ಆಕಾಶ ಅಲ್ಲ ಆಕಾಶದಂತೆಯೂ ದೇವರು ವಾಯುವಿನಂತ ದೇವರು ಅಂತ ಹೇಳಿದ್ದಾರೆ ನೀರಿನಂತೆ ಅಗ್ನಿಯಂತೆ ಅಂತೀಲಿ ಹೇಳಿದ್ದಾರೆ ಎರಡೂ ಪ್ರಮಾಣಗಳನ್ನು ಕೂಡಿಸಿದರೆ ಸತ್ಯ ಸಂಹಿತ ಹಾಗೂ ಹಿಂದೆ ಬಂದ ನಿವೃತ್ತ ಎಂಬ ಗ್ರಂಥವನ್ನು ಕೂಡಿಸಿದರೆ ನಾಲ್ಕೂ ಭೂತಗಳಂತೆ ಆಕಾಶ ವಾಯು ಅಗ್ನಿ ಜಲ ನಾಲ್ಕು ಭೂತಗಳ ಸ್ಥಾನದಲ್ಲಿ ದೇವರಿದ್ದಾನೆ ಎಂಬುದಾಗಿ ಹೇಳುತ್ತಾನೆ ಬಾಹ್ಯೋಧವಚ್ಚ ಅಗ್ನಿವಚ್ಚ ವಿಷ್ಣು ರೇವಪ್ರಕೀರ್ತಿತ ಆ ಬಾಹ್ಯೋದಕ ಇದ್ರೆ ಒಳಗೆ ಓದಕ ಬರ್ತದೆ ಆ ಆಕಾಶ ಇದ್ದರೆ ಇವು ಎಲ್ಲ ವಸ್ತುಗಳು ಇರ್ ಮಣ್ಣು ನೀರು ಇದೆಲ್ಲ ಇರಬೇಕು ಅಂದರೆ ಆಕಾಶ ಬೇಕು ಗಾಳಿ ಬೇಕು ಗಾಳಿ ಇದ್ದರೆ ಅಂತ ಹೇಳಿದ್ದಾರೆ ಎಲ್ಲ ಲೋಕಗಳಿಗೂ ವಾಯು ಆಧಾರ ವಾಯುವಿನ ಸ್ಥಾನದಲ್ಲಿ ಸರ್ವಾಧಾರನಾಗಿ ಆಕಾಶದ ಸ್ಥಾನದಲ್ಲಿ ಸರ್ವಾಧಾರನಾಗಿ ಆ ಭಗವಂತ ಇದ್ದಾನೆ ಕೊನೆಗೆ ಪ್ರಲಯಕಾಲದ ಅಗ್ನಿಯಂತೆ ಎಲ್ಲವನ್ನೂ ನಾಶ ಮಾಡುವುದು ಭಗವಂತನೇ ಈ ಜಗತ್ತಿನ ನಾಶ ಮಾಡುವವನೂ ದೇವರೇ ಇದರ ಉತ್ಪತ್ತಿಗೂ ದೇವರ ಕಾರಣ ಇದರ ಸ್ಥಿತಿಗೂ ದೇವರ ಕಾರಣ ಆದ್ದರಿಂದ ಅವನು ಅಗ್ನಿಯಂತೆಯೂ ಹೌದು ಆಕಾಶದಂತೆಯೂ ಹೌದು ನೀರಿನಂತೆಯೂ ಹೌದು ಎಲ್ಲವೂ ಹೌದು ದೇವರು ಅದನ್ನೇ ಬರೀತಾ ಅಲ್ಲೇ ಬರೀತಾರೆ ನೋಡಿ ಶ್ರೀಯಾದೇರಪಿ ಅಪ್ಯಾಯಕತ್ವಾದ ಬಾಹ್ಯೋಧವತ್ ದೇವರು ಬಾಹ್ಯ ಜಲದಂತೆ ಅಂತ ಯಾಕಂದ್ರು ಅಂದರೆ ಲಕ್ಷ್ಮೀದೇವಿ ಯಾವ ಸ್ಥಾನದಲ್ಲಿದ್ದಾಳೆ ನೋಡಿಕೊಳ್ಳಿ ಬ್ರಹ್ಮಾಂಡದ ಸ್ಥಾನದಲ್ಲಿದ್ದಾಳೆ ಒಂದು ಸಣ್ಣ ಗಿಡ ಬದುಕಬೇಕು ಅಂದರೆ ಇಡೀ ಬ್ರಹ್ಮಾಂಡ ಇರಬೇಕು ಆ ಬ್ರಹ್ಮಾಂಡದ ಸ್ಥಾನದಲ್ಲಿ ಲಕ್ಷ್ಮಿ ಇದ್ದಾಳೆ ಅಲ್ವಾ ಆ ಬ್ರಹ್ಮಾಂಡ ಇರಬೇಕು ಅಂದರೆ ಬಾಹ್ಯೋದಕ ಇದ್ದರೇ ಬ್ರಹ್ಮಾಂಡ ಇರ್ತದೆ ಈ ಬ್ರಹ್ಮಾಂಡ ಇದು ತೇಲ್ತಾ ಬಾಹ್ಯೋದಕದಲ್ಲಿ ಹಾಗಾದರೆ ಇಡೀ ಆದ ಬಾಹ್ಯೋದಕ ಹೇಗೆ ಆಶ್ರಯವಾಗಿ ಅದಕ್ಕೆ ಪೋಷಕವಾಗಿ ಇದೆ ಅದು ಕಾಯ್ದು ಸುಟ್ಟು ಬಿರುಕು ಬಿದ್ದು ಒಡೆಯದೇ ಇದ್ದಾಗೆ ಬಾಹ್ಯೋದಕ ಈ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡಿದೆ ಹಾಗೆ ಲಕ್ಷ್ಮೀದೇವಿ ಎಂಬ ಬ್ರಹ್ಮಾಂಡವನ್ನು ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ ಅವಳನ್ನು ಸಂತೋಷಪಡಿಸಿ ಆನಂದದಿಂದ ಇಟ್ಟಿದ್ದಾನೆ ಆದ್ದರಿಂದ ಅವನು ಬಾಹ್ಯೋಧಕದ ಸ್ಥಾನದಲ್ಲಿ ಇದ್ದ ಕನ್ಫ್ಯೂಷನ್ ಆಯಿತಾ ಒಂದು ಗಿಡ ಗಿಡ ಇರಬೇಕು ಬ್ರಹ್ಮಾಂಡ ಇರಬೇಕು ಆ ಬ್ರಹ್ಮಾಂಡ ಇರಬೇಕು ಅಂತಾದರೆ ಬ್ರಹ್ಮಾಂಡಕ್ಕೆ ಆಶ್ರಯವಾದ ಬಾಹ್ಯೋಧಕ ಇರಬೇಕು ಅಂದ್ರೆ ನೋಡಿರಿ ನಿಮ್ಮನಿಯೊಳಗಿನ ಒಂದು ಪಾರಿಜಾತ ಗಿಡ ತುಳಸಿ ಗಿಡ ಇರಬೇಕು ಅಂದರೆ ಬಾಹ್ಯೋದಕ ಇರಬೇಕು ಬ್ರಹ್ಮಾಂಡದ ಹೊರಗಿರುವಂತಹ ಒಂದು ಕೋಟಿ ಯೋಜನಾ ವಿಸ್ತೀರ್ಣವಾದ ಬಾಹ್ಯೋದಕ ಇರಬೇಕು ಆ ಬಾಹ್ಯೋದಕ ಇದ್ದರೆ ಬ್ರಹ್ಮಾಂಡ ಸುರಕ್ಷತೆ ಇರ್ತದೆ ಬ್ರಹ್ಮಾಂಡ ಸುರಕ್ಷತೆ ಇದ್ದರೆ ಒಳಗೆಲ್ಲ ಗಾಳಿ ನೀರು ಬೆಳಕು ಇರ್ತದೆ ಅದಿದ್ದರೆ ನಿಮ್ಮನಿಯೊಳಗಿನ ಗಿಡ ಇರುತ್ತೆ ಹಾಗೆ ಬ್ರಹ್ಮಾಂಡದ ಸ್ಥಾನ ಈ ಜಗತ್ತೆಂಬ ವೃಕ್ಷಕ್ಕೆ ಲಕ್ಷ್ಮೀದೇವಿ ಇರಬೇಕು ಬ್ರಹ್ಮಾಂಡದ ಸ್ಥಾನದಲ್ಲಿ ಲಕ್ಷ್ಮೀದೇವಿ ಇರಬೇಕು ಅಂದರೆ ಪರಮಾತ್ಮ ಅವಳಿಗೆ ಪೂ ಪೋ ಪೂರಕನಾಗಿ ಪೋಷಕನಾಗಿ ಸಂತೋಷಜನಕನಾಗಿ ಆಪ್ಯಾಯಕನಾಗಿರಬೇಕು ಬಾಹ್ಯೋಧಕ ಸ್ಥಾನದಲ್ಲಿ ದೇವರಿದ್ದಾನೆ ಇನ್ನು ಅಗ್ನಿಯ ಸ್ಥಾನದಲ್ಲಿ ದೇವರಿದ್ದಾನೆ ಅಂತೀರಲ್ಲ ಹೌದು ಇರೋಷ್ಟು ದಿವಸ ಇರುತ್ತದೆ ಕೊನೆಗೆ ಈ ಎಲ್ಲವನ್ನು ನಾಶ ಮಾಡಲಿಕ್ಕೆ ಅಗ್ನಿ ಬೇಕಲ್ಲ ಆ ಅಗ್ನಿಯ ಸ್ಥಾನದಲ್ಲಿಯೂ ದೇವರಿದ್ದಾನೆ ಬ್ರಹ್ಮ ದೇರಪ್ಪ ಲಯಕರ್ತೃತ್ವಾದು ಅಗ್ನಿಮತ್ ಈ ವೃಕ್ಷ ವೃಕ್ಷಕ್ಕೆ ಬೇಕಾದಂತಹ ನೀರು ಮಣ್ಣು ಎಲ್ಲ ಸುಟ್ಟೋಗ್ತದೆ ಎರಡು ದಿವಸ ಇರುತ್ತದೆ ವೃಕ್ಷ ಹಾಗೆ ಇದನ್ನು ನಾಶ ಮಾಡುವಂತಹ ಸ್ಥಾನದಲ್ಲಿಯೂ ದೇವರಿದ್ದಾನೆ ಇನ್ನು ಗಾಳಿಯಂತೆ ಅಂತ ಹೇಳಿದ್ರಲ್ಲ ಹಿಂದಿನ ನಿವೃತ್ತ ಅನ್ನುವ ಪ್ರಮಾಣದಲ್ಲಿ ಗಾಳಿಯಂತೆ ಇದ್ದಾನೆ ಅಂತ ಯಾಕೆ ಹೇಳ್ತೀರಿ ಅಂದರೆ ಆಧಾರತ್ವ ಸುಖದತ್ವಚ್ಛ ವಾಯುವತ್ ಗಾಳಿ ಇದು ಸರ್ವಲೋಕಾಧಾರ ಅಂತ ಹೇಳಿದ್ದಾರೆ ಪ್ರವಾಹ ವಿವಾಹ ನಿವಹ ಇವೆಲ್ಲ ಸಪ್ತ ಲೋಕಗಳನ್ನು ಧಾರಣೆ ಮಾಡುವಂತಹ ಲೋಕಾಧಾರವಾದ ವಾಯುವಿನ ಪ್ರಭೇದಗಳಿವೆ ಹಾಗೆ ದೇವರು ಎಲ್ಲರಿಗೂ ಆಧಾರನಾದದ್ದರಿಂದಲೂ ಗಾಳಿಯ ಸ್ಥಾನದಲ್ಲಿದ್ದಾನೆ ಗಾಳಿ ನಮಗೆ ಸುಖವನ್ನು ನೀಡುತ್ತದೆ ಆ ಅರ್ಥದಲ್ಲಿಯೂ ದೇವರು ಗಾಳಿಯ ಸ್ಥಾನದಲ್ಲಿದ್ದಾನೆ ತಂಪು ಕೊಡುತ್ತದೆ ಗಾಳಿ ಹಾಗೆ ದೇವರು ಈ ಜೀವನದಲ್ಲಿ ನಮಗೆ ಸುಖ ಕೊಡುತ್ತಾನೆ ಗಾಳಿಯ ಸ್ಥಾನದಲ್ಲಿ ಆಧಾರನಾಗಿದ್ದಾನೆ ಆದ್ದರಿಂದಲೂ ಗಾಳಿಯ ಸ್ಥಾನ ಗಾಳಿಯಿಂದ ಬರೀ ಬೀಸುವ ಗಾಳಿ ಇದು ಬರೀ ಸುಖ ಕೊಡ್ತದೆ ಅನ್ನೋದು ಒಂದೇ ನಮಗೆ ಗೊತ್ತು ಆದರೆ ಬರೀ ಸುಖ ಕೊಡೋದಲ್ಲ ಎಲ್ಲ ಲೋಕಗಳಿಗೆ ವಾಯು ತತ್ವ ಇದು ಆಧಾರವೂ ಆಗಿದೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನು ಪರಮಾತ್ಮ ಆಕಾಶದಂತೆ ಯಾಕೆ ಅವಕಾಶ ಪ್ರದತ್ವಾದ್ ವ್ಯೋಮವದ್ವಿಷ್ಣು ಎಲ್ಲ ವಸ್ತುಗಳಿಗೆ ಅವಕಾಶವನ್ನು ನೀಡುವುದು ಆಕಾಶ ಅದು ಗಾಳಿಯೇ ಇರಬಹುದು ಅಗ್ನಿಯೇ ಇರಬಹುದು ನೀರೇ ಇರಬಹುದು ಪೃಥ್ವಿಯೇ ಇರಬಹುದು ಪಾರ್ಥಿವವಾದ ವಸ್ತುಗಳೇ ಆಗಿರಬಹುದು ಯಾವುದೇ ವಸ್ತುಗಳು ಒಂದು ಕಡೆಗೆ ಇರಬೇಕು ಅಂದರೆ ಅದಕ್ಕೆ ಆಧಾರವಾಗಿ ಭಗವಂತ ಇದ್ದಾನೆ ಆದ್ದರಿಂದ ಅವನಿಗೆ ಆಕಾಶದಂತೆ ಎಂಬುದಾಗಿಯೂ ಕರೀತಾರೆ ವ್ರೀಹ್ಯಾಧುವತ್ತು ಮೂಲತ್ವಂ ಕರ್ಮಣಂ ಜಗತಸ್ಮೃತಂ ಉದವತ್ ಪೃಥಿವೀ ವಚ್ಚ ಬ್ರಹ್ಮ ಇನ್ನೊಂದು ಪ್ರಮಾಣ ಕೊಡ್ತಾರೆ ಹಿಂದೆ ಹೇಳಿದ ವಿಷಯದಲ್ಲೇನೆ ವ್ರೀಹ್ಯಾಧಿವತ್ ವ್ರೀಹಿ ಅಂದರೆ ಭತ್ತ ಭತ್ತ ಮೊದಲಾದವುಗಳು ಹೇಗೆ ಆ ಬೆಳೆಯುವ ಪೈರಿಗೆ ಬೀಜ ಆಗಿವೆ ಹಾಗೆ ನಮ್ಮ ಪುಣ್ಯ ಪಾಪಗಳೇ ನಮ್ಮ ಜಗತ್ತೆಂಬ ವೃಕ್ಷಕ್ಕೆ ಬೀಜ ನೀರು ಮತ್ತು ಪೃಥ್ವಿಗಳಂತೆ ಬ್ರಹ್ಮದೇವರು ಮತ್ತು ಸರಸ್ವತೀ ದೇವಿಯರಿದ್ದಾರೆ ಮೂಲಭೂತ ಬ್ರಹ್ಮಾಂಡದಂತೆ ಲಕ್ಷ್ಮೀದೇವಿ ಇದ್ದಾಳೆ ಬಾಹ್ಯೋದಾಗ್ನೀರ ಖಂವತ್ತು ನಾಲ್ಕು ಕೂಡಿಸಿ ಒಂದೇ ಶ್ಲೋಕದಲ್ಲಿ ಹೇಳಿದರು ಬಾಹ್ಯೋದಕ ಅಗ್ನಿ ಈರ ವಾಯು ಖಂ ಅಂದರೆ ಆಕಾಶ ಈ ನಾಲ್ಕೂ ಭೂತಗಳ ದೃಷ್ಟಾಂತದಂತೆ ಪರಮಾತ್ಮ ಇದ್ದಾನೆ ವಿಷ್ಣು ಇದ್ದಾನೆ ವಿಷ್ಣೋರ್ ಬೀಜತ್ವ ಮಿಷ್ಯತೆ ಇತಿ ವಿಶ್ವಸಂಹಿತಾಯಂ ವಿಶ್ವದ ಬಗ್ಗೆ ತಿಳಿಸುವ ಸಂಹಿತೆಯಲ್ಲಿ ಈ ರೀತಿಯಾಗಿ ಹೇಳಿದೆ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಸಿಂಹಾವಲೋಕನ ಅಂತಂತಾರೆ ಹಿಂದಿನ ಶ್ಲೋಕದಲ್ಲಿ ಒಂದು ವಿಷಯ ಬಂದಿತ್ತು ಏನು ಅಂದರೆ ಪ್ರಾಣೇನ ಘೋಷೇಣ ಗುಹಂ ಪ್ರವಿಷ್ಟ ಅಂತ ವಾಯುದೇವರು ಲಕ್ಷ್ಮೀದೇವಿ ಹಾಗೂ ನಾರಾಯಣರ ಜೊತೆಗೆ ವಾಯುದೇವರು ಬ್ರಹ್ಮದೇವರು ಗರುಡಶೇಷ ರುದ್ರಾದಿಗಳ ಸಕಲ ಜೀವರಾಶಿಗಳ ಮನಸ್ಸೆಂಬ ಗುಹೆಯಲ್ಲಿ ಪ್ರವೇಶ ಮಾಡಿ ಸೂಕ್ಷ್ಮ ರೂಪದಿಂದ ಇದ್ದಾರೆ ಅಂತ ವೇದಗಳಲ್ಲಿ ಸ್ಥೂಲ ರೂಪದಿಂದ ಇದ್ದಾರೆ ಅಂತ ಏನು ಮಾಡ್ತಾರೆ ಅಲ್ಲಿ ಕೂತು ಅಂತ ಒಂದು ಪ್ರಶ್ನೆ ಬಂತು ಅದಕ್ಕೆ ಮತ್ತೆ ಶಿವದಾಚಾರ್ಯರು ಹಿಂತಿರುಗಿದರು ಹಿಂದಿನ ಶ್ಲೋಕವನ್ನು ನೋಡಿ ನಿಮ್ಗೆ ಅರ್ಥ ಆಗಿಲಿ ಕಾಣಿಸ್ತದೆ ಹೇಳ್ತೀನಿ ಕೇಳಿ ಅಂತ ಮತ್ತೆ ಅದರ ಅರ್ಥ ಹೇಳ್ತಾರೆ ಈಗ ದೇಹೇಂದ್ರಿಯ ಮನೋವಾಕ್ಷು ಸ್ಥಿತೋ ಭಕ್ತ್ಯಾದಿ ಸಾಧಕಃ ಸುಮ್ಮ ಕೊಡೋದಿಲ್ಲ ಗರುಡಶೇಷ ರುದ್ರಾದಿಗಳ ಮನಸ್ಸಿನಲ್ಲಿದ್ದು ಸೂಕ್ಷ್ಮ ರೂಪದಿಂದ ಅವರ ಮನಸ್ಸಿನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಯಾವಾಗಲೂ ಇರುವಂತೆ ಬೆಳೆಯುವಂತೆ ವಿಶೇಷವಾಗಿ ಕೆಲಸವನ್ನು ಮಾಡ್ತಾರಲ್ಲಿ ಸುಮ್ಮನೆ ಕೊಡೋದಿಲ್ಲ ಸುಪರ್ಣಶೇಷ ರುದ್ರಾದೇರಪಿ ಬರೀ ಸಾಮಾನ್ಯರಲ್ಲ ಸುಪ ಗರುಡಶೇಷ ರುದ್ರಾದಿಗಳ ದೇಹೇಂದ್ರಿಯ ಮನಸ್ಸು ಮಾತುಗಳಲ್ಲಿಯೂ ಇದ್ದು ಜ್ಞಾನಭಕ್ತಿ ವೈರಾಗ್ಯಾದಿ ಸದ್ಗುಣಗಳನ್ನು ಅಭಿವೃದ್ಧ ಮಾಡ್ತಾ ಇರ್ತಾರೆ ಬ್ರಹ್ಮದೇವರು ಚತುರ್ಮುಖ ಲಕ್ಷ್ಮೀನಾರಾಯಣರ ಸಹಾಯದಿಂದ ಅಥೋ ಭಕ್ತಿಯಾದ ಸರ್ವೇ ಗುಣಸ್ತಸಗಾಹ ಹಾಗಾದರೆ ಏನಾಯಿತು ಗರುಡಶೇಷ ರುದ್ರಾದಿಗಳನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಇರುವ ಯಾವುದೇ ಸಜ್ಜನನಲ್ಲಿ ಒಂದಿಷ್ಟು ಭಕ್ತಿ ಇದೆ ಜ್ಞಾನ ಇದೆ ವೈರಾಗ್ಯ ಇದೆ ಅಂದರೆ ಅದು ಬ್ರಹ್ಮದೇವರದೇ ಅದು ಅತ ತಸೈವ ಸರ್ವಗಾಹ ಯಾರಲ್ಲಿಯೇ ಜ್ಞಾನಭಕ್ತಿಯಾದಿ ಗುಣಗಳಿರಲಿ ಅದರ ಸ್ವಾತಂತ್ರ್ಯ ಅದರ ಮೇಲಿನ ಅಧಿಕಾರ ಬ್ರಹ್ಮದೇವರದು ಇದೀ ಆ ಜೀವರಾಶಿಗಳ ಗುಣಗಳು ಅವರದ್ದೇ ಆದರೆ ಪರಾಧೀನ ಅದರ ಮೇಲೆ ಸ್ವಾನಿತ್ವ ಒಡೆತನ ಬ್ರಹ್ಮದೇವರದು ನಿನಗೇನು ಅಲ್ಪ ಭಕ್ತಿ ಮಾಡೋದರಿಂದ ಪುಣ್ಯ ಬರ್ತದೆ ಅದಕ್ಕಿಂತಲೂ ಬ್ರಹ್ಮದೇವರಿಗೆ ಬಹಳ ಪಟ್ಟು ಹೆಚ್ಚು ಪುಣ್ಯ ಬರ್ತದೆ ಯಾಕೆ ಅಂದರೆ ಅದರ ಮೇಲೆ ಸ್ವಾಮಿತ್ವ ಅವರದು ಅವರು ಕೊಟ್ಟದ್ದಕ್ಕೆ ನಿನಗೆ ಬಂದಿದೆ ಅದರಿಂದ ರುದ್ರಾಜದೇವತೆಗಳಲ್ಲಿರುವ ಎಲ್ಲ ಗುಣಗಳು ಎಲ್ಲಾ ಸದ್ಗುಣಗಳು ಕೂಡ ಬ್ರಹ್ಮದೇವರ ಸದ್ಗುಣಗಳವು ಅಂದರೆ ಏನಾಯಿತು ಒಟ್ಟಾರೆ ಬ್ರಹ್ಮದೇವರದು ಸ್ವಂತ ಏನಿಲ್ಲ ಗರುಡಶೇಷ ರುದ್ರಾದಿಗಳ ಮನಸ್ಸಿನಲ್ಲಿದ್ದು ಅವರಿಂದ ಜ್ಞಾನಭಕ್ತಾದಿಗಳು ಅವರಲ್ಲಿ ಜ್ಞಾನಭಕ್ತಿಯಾದಿ ಗುಣಗಳನ್ನು ಹುಟ್ಟಿಸಿದರೆ ಅದರ ಫಲ ಇವರಿಗೆ ಸಿಗೋದು ತಮ್ಮದೇನಿಲ್ಲ ಸ್ವಂತ ಗರುಡದೇವರು ಭಕ್ತಿ ಮಾಡಿದರು ಬ್ರಹ್ಮದೇವರಿಗೆ ಅದರಿಂದ ಫಲ ಇಂದ್ರಾದಿಗಳು ಏನಾದರೂ ಜ್ಞಾನಭಕ್ತಿಯಾದಿಗಳನ್ನು ಪಡೆದುಕೊಂಡರು ಅದರಿಂದ ಬ್ರಹ್ಮದೇವರಿಗೆ ಫಲ ಯಾಕೆಂದರೆ ಅವರೇ ಇದನ್ನು ಕೊಟ್ಟದ್ದು ಸ್ವಂತ ನಾವೇನು ಕೆಲಸ ಮಾಡೋದಿಲ್ಲ ಎಲ್ಲ ಇನ್ನೊಬ್ಬರಿಂದ ಮಾಡಿಸ್ತೀವಿ ಮಾಡಿಸೋದರಿಂದ ಏನು ಪುಣ್ಯ ಬರ್ತದೋ ಅಷ್ಟೇ ಖರೆ ಹಾಗಾಯ್ತು ಆ ಬ್ರಹ್ಮದೇವರ ಪರಿಸ್ಥಿತಿ ಅಂದರೆ ಅಲ್ಲ ಅಂತಾರೆ ಶ್ರೀಮದಾಚಾರ್ಯರು ಅತಿರಿಕ್ತಾಶ್ಚ ಸಂಪೂರ್ಣ ಸುಪರ್ಣಾದಿ ಶತಾಧಿಕಾಹ ಗರುಡಶೇಷ ರುದ್ರಾದಿಗಳಿಗೆ ಇರುವ ಏನು ಜ್ಞಾನಭಕ್ತಿಯಾದಿ ಗುಣಗಳಿವೆ ಪುಣ್ಯಪಾ ಪುಣ್ಯಾದಿಗಳಿವೆ ಪಾಪ ಇಲ್ಲ ಆ ಎಲ್ಲದಕ್ಕಿಂತಲೂ ಅತ್ಯಧಿಕ ಅವೆಲ್ಲವೂ ಬ್ರಹ್ಮದೇವರಲ್ಲಿದೆ ಇಷ್ಟೇ ಅಲ್ಲ ಅವೆಲ್ಲವೂ ಬ್ರಹ್ಮದೇವರ ಅಧೀನ ಅಂತ ಮಾತ್ರ ಅಲ್ಲ ಇದಕ್ಕಿಂತ ಅತಿರಿಕ್ತವಾಗಿ ಇವರ್ಯಾರಿಗೂ ಇಲ್ಲದೇ ಇರುವ ಜ್ಞಾನಭಕ್ತಿಯಾದಿ ಗುಣಗಳು ಇವರ್ಯಾರೂ ಮಾಡದೇ ಇಷ್ಟು ಮಾಡದೇ ಇರುವಷ್ಟು ಪುಣ್ಯಕರ್ಮಗಳು ಬ್ರಹ್ಮದೇವರಿಗಿವೆ ಇವರಿಗಿಂತ ನೂರು ಪಟ್ಟು ಅಂದರೆ ನೂರೇ ಅಲ್ಲ ನೂರಾರು ಪಟ್ಟು ಆ ದೇವತೆಗಳಿಗೆ ತಕ್ಕ ಹಾಕಿ ಅದು ಬದಲಾಗ್ತದೆ ತಾರತಮ್ಯ ನೂರಾರು ಪಟ್ಟು ಸಾವಿರಾರು ಪಟ್ಟು ಅತ್ಯಧಿಕವಾಗಿ ಬ್ರಹ್ಮದೇವರಲ್ಲಿದೆ ಎಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ಹೇಳ್ರಿ ನಾವು ತಿಳ್ಕೊತೀವಿ ಅಂದರೆ ನಿನಗೇನು ತಿಳಿತದೆ ಗರುಡಾದಿಗಳಿಗೇ ತಿಳಿದಿಲ್ಲ ನಿನಗೇನು ತಿಳಿತದೆ ಸುಪರ್ಣಾದಿಭಿರ ಅಜ್ಞಾತ ತದಭಿಮಾನವರ್ಜಿತ ಗರುಡಶೇಷ ರುದ್ರಾದಿಗಳಿಗೂ ತಿಳಿಯದ ಅವರ ಅಭಿಮಾನಕ್ಕೂ ವಿಷಯವಾಗದ ಗುಣಗಳು ಇವರಲ್ಲಿವೆ ಇದು ನನ್ನ ಜ್ಞಾನ ಇದು ನನ್ನ ಭಕ್ತಿಯಿಂದ ಗರುಡಶೇಷ ರುದ್ರಾದಿಗಳು ಅಭಿಮಾನ ಮಾಡ್ತಾರೆ ಅವರವರ ಜ್ಞಾನಭಕ್ತ್ಯಾದಿಗಳ ಮೇಲೆ ಅದು ಬ್ರಹ್ಮದೇವರಲ್ಲಿದೆ ಇವರ ಅಭಿಮಾನಕ್ಕೆ ಸಂಬಂಧ ಪಡದ ಇವರದ್ದು ಅಲ್ಲವೇ ಅಲ್ಲದ ಜ್ಞಾನಭಕ್ತ್ಯಾದಿ ಗುಣಗಳು ಕೂಡ ಇವರಿಗೂ ಅರ್ಥವಾಗದ ರೀತಿಯಲ್ಲಿ ಬ್ರಹ್ಮದೇವರಲ್ಲಿ ಉಂಟು ತದಭಿಮಾನವರ್ಜಿತ ಬ್ರಹ್ಮಣಸ್ತು ಪುನಃಸಂತಿ ಓಹೋ ಹಾಗಾದರೆ ಗರುಡಶೇಷ ರುದ್ರಾದಿಗಳಿಗೆ ತಿಳಿಯದ ಅವರ ಅಭಿಮಾನಕ್ಕೆ ಸ್ವಾಮಿತ್ವಕ್ಕೆ ವಳಪಡದ ಭಯಂಕರವಾದ ಜ್ಞಾನಭಕ್ತಿಯಾದಿ ಗುಣಗಳು ಅನಂತ ಗುಣಗಳು ಬ್ರಹ್ಮದೇವರಲ್ಲಿವೆ ಅಂದರೆ ಅವರೇ ಸ್ವತಂತ್ರರೇ ಕ್ವಶನ್ ತೇಷಾಂ ಕರ್ತ ಜನಾರ್ದನ ಗರುಡಶೇಷ ರುದ್ರಾದಿಗಳ ಅಧೀನ ಅಲ್ಲ ಅಷ್ಟೇ ಹೊರತು ಅವುಗಳಿಗೂ ಪರಮಾತ್ಮ ಜನಾರ್ದನ ಸ್ವಾಮಿಯಾಗಿದ್ದಾನೆ ತಸ್ಮಾತ್ ಸರ್ವಾಧಿಕೋ ಬ್ರಹ್ಮ ಗುಣೈಸ್ಸರ್ವೈರ್ನ ಸಂಶಯಃ ಆದ್ದರಿಂದ ಪರಮಾತ್ಮ ಸರ್ವಗುಣಗಳಿಂದ ಪೂರ್ಣನಾಗಿದ್ದಾನೆ ವರ್ಣಸ್ಥೋ ಇದು ಸೂಕ್ಷ್ಮರೂಪ ಆಯಿತು ಇನ್ನು ಸ್ಥೂಲ ರೂಪದಿಂದ ವೇದಗಳಲ್ಲಿ ಇದ್ದೇನು ಕೆಲಸ ಮಾಡ್ತಾರೆ ಇವರು ನೀ ಏನು ಕೆಲಸ ಮಾಡ್ತೀರಿ ಹೇಳ ಮೊದಲು ವರ್ಣಸ್ಥೋ ವರ್ಣನಾಮ ಸೌ ಸ್ವರಸ್ಥಸ್ವರನಾಮಕಃ ಮನಸ್ಥಶ್ಚ ಮನೋನಾಮ ತನ್ನಾಮ ಚಕ್ಷುರಾಧಿಕಃ ವರ್ಣದಲ್ಲಿ ಅಂತರ್ಯಾಮಿಯಾಗಿ ವರ್ಣನಾಮಕರಾಗಿದ್ದು ಸ್ವರದಲ್ಲಿ ಸ್ವರನಾಮಕರಾಗಿದ್ದು ಉದಾತ್ತಾನುಧಾತ್ತಾದಿಗಳಲ್ಲಿ ಮನಸ್ಸಿನಲ್ಲಿ ಮನೋನಾಮಕರಾಗಿ ಚಕ್ಷುರಾದಿ ಇಂದ್ರಿಯಗಳಲ್ಲಿ ಚಕ್ಷರಾದಿ ನಾಮಕರಾಗಿ ಬ್ರಹ್ಮದೇವರಿದ್ದು ಆ ಎಲ್ಲ ಇಂದ್ರಿಯಗಳು ವರ್ಣಗಳು ಮಾಡುವ ಕೆಲಸವನ್ನು ಮಾಡಿಸ್ತಾರೆ ಅರ್ಥ ಆಯಿತಲ್ಲ ಅಗ್ನಿಮೀಳೆ ಪುರೋಹಿತೈಸ್ಸ ದೇವಮೃತ್ವಿಜಂ ಅಂತ ಹೇಳಿದರೆ ಆ ವರ್ಣದಲ್ಲಿದ್ದು ಆ ಅರ್ಥವನ್ನು ಬೋಧನ ಮಾಡಿಸುವವರೇ ಬ್ರಹ್ಮದೇವರು ಜಡವಾದ ವರ್ಣಗಳಲ್ಲ ವರ್ಣಗಳಲ್ಲಿ ಉದಾತ್ತಾನು ದತ್ತಾದಿ ಸ್ವರಗಳಿಗೂ ಅರ್ಥ ಹೇಳಿದ್ದಾರೆ ಶ್ರೀಮದಾಚಾರ್ಯರು ಆ ಉದಾತ್ತಾನು ದತ್ತಾದಿ ಸ್ವರಗಳು ಅರ್ಥವನ್ನೂ ತಿಳಿಸ್ತವೆ ಇದು ಬಹುವ್ರೀಹಿಯೋ ಇದು ತತ್ಪುರುಷವೋ ಅನ್ನೋದನ್ನೂ ಸೂಚನೆ ನೀಡುತ್ತವೆ ಆ ಎಲ್ಲ ಕೆಲಸ ಒಳಗೆ ನಿಂತು ಮಾಡುವವರು ಬ್ರಹ್ಮದೇವರೇ ಸ್ಥೂಲ ರೂಪದಿಂದ ಸ್ವರದಲ್ಲಿದ್ದು ಸ್ವರನಾಮಕರಾಗಿ ಸ್ವರದ ಕೆಲಸ ವರ್ಣದಲ್ಲಿದ್ದು ವರ್ಣನಾಮಕರಾಗಿ ವರ್ಣಗಳ ಕೆಲಸ ಇದರಂತೆ ಅದರ ಮುಂದಿನ ಶ್ಲೋಕ ಒಂದಿತ್ತು ನೆನಪಿರಬಹುದು ನಿಮಗೆ ಎಲ್ಲಾ ಇಂದ್ರಿಯಗಳಲ್ಲಿಯೂ ಸ್ಥೂಲ ರೂಪದಿಂದಿದ್ದಾರೆ ಅಂತ ಅದನ್ನು ಹೇಳ್ತಾರೆ ಮನೋನಾಮಕರಾಗಿ ಚಕ್ಷುರಾದಿ ಇಂದ್ರಿಯಗಳಲ್ಲಿ ಚಕ್ಷುರಾದಿ ಇಂದ್ರಿಯಗಳ ಹೆಸರಿನಿಂದ ಇದ್ದು ತೋರಿಸುವವರು ಕೇಳಿಸುವವರು ಎಲ್ಲವೂ ಬ್ರಹ್ಮದೇವರೇ ಕೆಲವರು ಕೇಳ್ತಿರ್ತಾರೆ ಯಾವಾಗಲೂ ವಾಯುದೇವರದೇ ಮಹಿಮಾ ಹೇಳ್ತಿರು ಬ್ರಹ್ಮದೇವ್ರದೇನು ಕೆಲಸ ಇಲ್ಲೇನೋ ಹೇಗೆ ಇವೆಲ್ಲ ಬ್ರಹ್ಮದೇವರ ಕೆಲಸನೇ ವಾಯುದೇವರು ಮಾಡ್ತಾರೆ ಬ್ರಹ್ಮದೇವರು ಮಾಡುತ್ತಾರೆ ತರ್ವಾಣಿ ನಾಮಾನಿ ಬ್ರಹ್ಮದೇವರಿಗೆ ಎಲ್ಲ ಹೆಸರುಗಳೂ ಇವೆ ಮುಖ್ಯತಃ ಕವಯೋವಿದು ಮುಖ್ಯವಾಗಿ ಚಕ್ಷುಃಂದ್ರೆ ಬ್ರಹ್ಮದೇವರೇ ಈ ಚಕ್ಷುರಿಂದ್ರಿಯೇ ಅವರ ಸನ್ನಿಧಾನ ಇದ್ದುದರಿಂದ ಇದಕ್ಕೂ ಚಕ್ಷು ಅಂತ ಕರೀತಾರೆ ನಿಜವಾದ ಚಕ್ಷು ಬ್ರಹ್ಮದೇವರೇ ತರ್ವಾಣಿ ನಾಮಾನಿ ಮುಖ್ಯತಃ ಕವಯೋದು ತತ್ಸ್ಥಾನದ ಇಂದ್ರಿಯಾದೇಹೇ ವರ್ಣಾದೇಶ್ಚುಪಚಾರತ ಇಂದ್ರಿಯಗಳಿಗೆ ವರ್ಣಾದಿಗಳಿಗೂ ಹೆಸರಿವೆ ಅವರ ಅಧಿಷ್ಠಾನ ಸನ್ನಿಧಾನ ಅನ್ನೋದಕ್ಕಾಗಿ ಮುಖ್ಯವಾಗಿ ಈ ಎಲ್ಲ ಹೆಸರುಗಳು ಪ್ರಕರಣಕ್ಕೆ ಬಂದ ಈ ಚಕ್ಷುರಾದಿ ಹೆಸರುಗಳೆಲ್ಲ ಏನಿವೆ ಇವೆಲ್ಲ ಬ್ರಹ್ಮದೇವರಿಗೆ ಇದೆ ಸರ್ವ ಅಂದರೆ ಎಲ್ಲ ಅಲ್ಲ ವಿಷ್ಣು ಮೊದಲಾದ ನಾಮಗಳು ಅಂತ ಅರ್ಥ ಅಲ್ಲ ಮತ್ತೆ ಸರ್ವ ಅಂದರೆ ಈ ಪ್ರಕರಣದಲ್ಲಿ ಬಂದ ಈ ಎಲ್ಲ ಹೆಸರುಗಳು ಕೂಡ ಬ್ರಹ್ಮದೇವರಿಗೆ ಉಂಟು ಮುಖ್ಯವಾಗಿ ಬ್ರಹ್ಮದೇವರಿಗೆ ಔಪಚಾರಿಕವಾಗಿ ಇಂದ್ರಿಯಗಳಿಗೆ ಬ್ರಹ್ಮದೇವರಲ್ಲಿ ಹಾಗಾದರೆ ಪರಮ ಮುಖ್ಯ ಅಂತ ತಿಳ್ಕೊಬೇಡಿಂ ಅಸ್ಯೋಪಚಾರೇಣ ವಿಷ್ಣು ಸಾಕ್ಷಾತ್ತು ಸಾಕ್ಷಾನ್ ಮುಖ್ಯತಃ ಅಂದರೆ ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳು ವಿಷ್ಣುವನ್ನು ಹೇಳಿಕೊಡ್ತದೆ ನಂತರ ಬ್ರಹ್ಮದೇವರು ಆಮೇಲೆ ಜಡ ಹಾಗಾದರೆ ಉದಾಹರಣೆಗೆ ಚಕ್ಷುಹು ಚಕ್ಷುರಿಂದ್ರಿಯ ಇಂದ್ರಿಯದಲ್ಲಿ ಬ್ರಹ್ಮದೇವರು ಅದರೊಳಗೆ ಪರಮಾತ್ಮ ಇದ್ದಾನೆ ಚಕ್ಷು ಎಂಬ ಶಬ್ದದಿಂದ ಯಾರನ್ನು ಖರೆ ಕರೆಯೋದು ಪರಮಾತ್ಮನನ್ನೇ ನಂತರ ಬ್ರಹ್ಮದೇವರನ್ನು ಆಮೇಲೆ ಇನ್ನುಳದ ಸೂರ್ಯಾದಿ ದೇವತೆಗಳನ್ನು ಕೊನೆಗೆ ಈ ಜಡವಾದ ಚುರಿಂದ್ರಿಯವನ್ನು ಕರೆಯೋದು ನಿಜವಾಗಿ ತೋರಿಸುವವನು ದೇವರೇ ಅವನೇ ಚಕ್ಷು ಆಮೇಲೆ ಬ್ರಹ್ಮಾದಿ ದೇವತೆಗಳು ಕೊನೆಗೆ ಜಡ ಇತಿ ಶಬ್ದ ನಿರ್ಣಯೇ ಇನ್ನೊಂದು ವಿಷಯ ಹಿಂದೆ ಬಂದಿತ್ತು ಅದರ ಕಡೆಗೆ ಮತ್ತು ಸ್ವಲ್ಪ ತಿರುಗಿದರು ಶ್ರೀಮದಾಚಾರ್ಯರು ಹಿಂತಿರುಗಿ ನೋಡಿ ಮತ್ತೆ ಅರ್ಥ ಹೇಳ್ತಾರೆ ಗೊತ್ತಾಯ್ತಿಲ್ಲ ಯಾಕೆ ಹಿಂತಿರುಗಿ ನೋಡಬೇಕು ಅಂತ ಮೇಲಿಂದ ಮೇಲೆ ಆವೃತ್ತಿ ಅನ್ನೋದಕ್ಕೆ ಹಾಕಿ ತೋರ್ತಾರೆ ನೋಡ್ತಾರೆ ಕೆಲವರು ಅಂತಾರೆ ಶ್ರೀಮದ್ ಆಚಾರ್ಯಕೆ ಹೀಗೆ ನೋಡಿದ್ದಾರೆ ಹೀಗೆ ಎದುರಿಗೆ ಯಾಕೆ ನೋಡೋದಿಲ್ಲ ಫೋಟೋ ಹೀಗೆ ಮಾಡಿದ್ದಾರೆ ಅಬದ್ಧ ಅಂತ ಬೈತಾರೆ ಅವರು ಹಿಂದಿಂದೆಲ್ಲ ನೋಡಿ ನೋಡಿ ಮತ್ತೆ ಶಿಷ್ಯರ ಅನುಗ್ರಹಕ್ಕೆ ಮತ್ತೆ ಮತ್ತೆ ಪಾಠ ಹೇಳ್ತಿರ್ತಾರೆ ಆದ್ದರಿಂದ ಮತ್ತು ನೀವು ಹೇಳಿದ್ದೆಲ್ಲ ಮತ್ತು ಕೇಳೋದಿಲ್ಲ ಅರ್ಧ ಕೆಲಸ ಮಾಡ್ತೀರಿ ಅರ್ಧ ಬಿಡ್ತೀರಿ ಓದು ಅಂದ್ರೆ ಓದೋದಿಲ್ಲ ಬರೆಯೋದಿಲ್ಲ ಸ್ವಲ್ಪ ಸಿಟ್ಟು ಇದೆ ಅನ್ನೋದಕ್ಕೂ ಸ್ವಲ್ಪ ಹೀಗೆ ಮಾರಿ ಮಾಡಿದ್ದೆ ಆದ್ದರಿಂದ ಅದು ಸರಿಯೇ ತಪ್ಪೇನಲ್ಲ ಕೃಷ್ಣಪ್ರಿಯಾಭ್ಯೋ ಗೋಪೀಭ್ಯ ಭಕ್ತಿತೋ ದ್ವಿಗುಣಾಧಿಕಾ ಗೋಪಿಕಾಸ್ತ್ರೀಯರಿಗಿಂತಲೂ ಬ್ರಹ್ಮದೇವರೇ ಉತ್ತಮ ಗೋಪಿಕಾಸ್ತ್ರೀಯರ ವರ್ಣನೆ ಬಹಳ ಮಾಡಿದ ಮಾತ್ರಕ್ಕೆ ಗೋಪಿಕಾಸ್ತ್ರೀಯರೇ ಉತ್ತಮರು ಅಂತ ತಿಳಿಯಬೇಡ್ರಿ ಅಂತ ಒಂದು ಮಾತಿನೊಳಗೆ ಹೇಳಿದರು ಅದನ್ನು ವಿವರಣೆ ಮಾಡ್ತಾರೆ ಕೃಷ್ಣಪ್ರಿಯಾಭ್ಯೋ ಗೋಪೀಭ್ಯ ಭಕ್ತಿತೋ ದ್ವಿಗುಣಾಧಿಕ ಮಹಿಷ್ಯ ಅಷ್ಟವು ವಿನ ಕೃಷ್ಣನಿಗೆ ಅತ್ಯಂತ ಪ್ರಿಯರಾದ ಗೋಪಿಕಾಸ್ತ್ರೀಯರಿಗಿಂತಲೂ ಭಕ್ತಿಯಲ್ಲಿ ಎರಡು ಪಟ್ಟು ಹೆಚ್ಚು ಯಾರು ಅಂದರೆ ಕೃಷ್ಣನ ಕೈ ಹಿಡಿದು ಮದುವೆಯಾದವರು ಗೋಪಿಕಾಸ್ತ್ರೀಯರು ಮದುವೆಯಾಗಿಲ್ಲ ಕೇವಲ ಕೃಷ್ಣನ ಅನುಗ್ರಹದಿಂದ ಮಕ್ಕಳನ್ನು ಪಡೆದವರಷ್ಟೇ ಹೊರತು ಈ ಹದಿನಾರು ಸಾವಿರದ ನೂರು ಜನ ಏನಿದ್ದಾರೆ ಇವರು ಕೃಷ್ಣನ ಮಡದಿಯರು ಆ ಗೋಪಿಕಾಸ್ತ್ರೀಯರಿಗಿಂತಲೂ ಎರಡು ಪಟ್ಟು ಹೆಚ್ಚು ಈ ಮದುವೆಯಾದಂಥವರು ಅದಕ್ಕೆ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ ವ್ಯಾಖ್ಯಾನಕಾರರು ಸುಧೀಂದ್ರ ತೀರ್ಥರು ಇಬ್ಬರೂ ಕೂಡ ಅಪ್ಸರಾಸ್ತ್ರೀಯರೇ ಇವರು ಅಗ್ನಿಪುತ್ರರು ಅಗ್ನಿಪುತ್ರರು ಮುಂದೆ ಅಪ್ಸರಾಸ್ತ್ರೀಯರಾದರು ಅಪ್ಸರಾಸ್ತ್ರೀಯರು ಅಂತ ಯಾರಾಗ್ತಾರೋ ಅವರು ಅಜಾನಜ ದೇವತೆಗಳಿಗೆ ಸಮಾನರು ಅಂತ ಹೇಳಿದಾಗ ಇಲ್ಲಿ ಎರಡು ಪಟ್ಟು ಹೆಚ್ಚು ಕಡಿಮೆ ಅಂತ ಹೇಳ್ತಾರೆ ಅಂತ ಅಜಾನಜ ದೇವತೆಗಳಿಗೆ ಎಲ್ಲರೂ ಸಮಾನರಾದರೂ ಕೂಡ ಅವಾಂತರ ಸೂಕ್ಷ್ಮತಾರತಮ್ಮೆ ಇದ್ದೇ ಇರುತ್ತೆ ಆದ್ದರಿಂದ ಇವರಿಗಿಂತಲೂ ಅವರು ಎರಡು ಪಟ್ಟು ಹೆಚ್ಚು ಅನ್ನೋದರೊಳಗೆ ಯಾವ ತಪ್ಪಿಲ್ಲ ಹಾಗಾದರೆ ಎರಡೇ ಪಟ್ಟು ಹೆಚ್ಚೇನು ಕೃಷ್ಣಪ್ರಿಯಾಭ್ಯೋ ಗೋಪೀಭ್ಯ ಭಕ್ತಿತೋ ದ್ವಿಗುಣಾಧಿಕ ಮಹಿಷ್ಯ ಹೆಂಡಂದಿರು ಯಾವ ಹೆಂಡಂದಿರು ಅಷ್ಟಮಹಿಷಿಯರನ್ನು ಬಿಟ್ಟು ಅವರು ಬಹಳ ದೊಡ್ಡವರು ಎರಡೇ ಪಟ್ಟು ಹೆಚ್ಚಲ್ಲ ಅವರು ಯಾಸ್ತಃ ಖಚಿತ ಕೃಷ್ಣವಲ್ಲಭ ತಾಭ್ಯಸ್ ಸಹಸ್ರ ಸಮಿತಾ ಈ ಹದಿನಾರು ಸಾವಿರದ ನೂರು ಜನ ಹೆಂಡಂದಿರಿಗಿಂತಲೂ ಒಂದು ಸಾವಿರ ಪಟ್ಟು ಉತ್ತಮಳಾದವಳು ಯಶೋಧಾದೇವಿ ವಸುಪತ್ನಿಯವಳು ದ್ರೋಣ ಎಂಬ ವಸುವಿನ ಹೆಂಡತಿ ಧರಾ ಅವಳೆ ಯಶೋಧೆಯಾಗಿ ಹುಟ್ಟಿದ್ದು ಒಂದು ಸಾವಿರ ಪಟ್ಟು ಉತ್ತಮ ತಥೋಪ್ಯಭ್ಯದಿಕಾ ದೇವಿ ದೇವಕಿ ಸಾಕುತಾಯಿಯಾದ ಅವಳಿಗಿಂತಲೂ ನಿಜವಾದ ತಾಯಿಯಾದ ದೇವಕಿ ಅವಳು ಇನ್ನೂ ಹೆಚ್ಚು ಅದಿತಿ ಅವಳು ದೇವಕಿ ಅವಳೆಯಷ್ಟು ಹೆಚ್ಚು ತಥೋಪ್ಯಭ್ಯದಿಕಾ ಯಶೋಧಿಗಿಂತಲೂ ಉತ್ತಮಳಾದವಳು ಎಷ್ಟು ಅಂತ ಹೇಳಿಲ್ಲ ವಸುದೇವಸ್ತಃ ಆ ದೇವಕಿಗಿಂತಲೂ ಅದಿತಿಗಿಂತಲೂ ಕಶ್ಯಪುರ ಅವತಾರರಾದ ವಸುದೇವ ಉತ್ತಮನಾಗಿದ್ದಾನೆ ಆ ವಸುದೇವನಿಗಿಂತಲೂ ಅಣ್ಣ ಬಲರಾಮ ದೊಡ್ಡವ ತಥೋ ರಾಮೋ ಮಹಾಬಲ ಬಲರಾಮನಿಗಿಂತಲೂ ದೊಡ್ಡವರು ಯಾರು ಇಲ್ವೇ ಇಲ್ಲ ನಥೋಭ್ಯಧಿಕ ಕಶ್ಚಿತ್ ಭಕ್ತಿಯಾದೂ ಪುರುಷೋತ್ತಮೆ ಯಾರು ದೊಡ್ಡವರು ಇಲ್ಲೇ ಇಲ್ಲ ಅಂದ್ರೇನು ಗಂಡ ಹೆಂಡತಿ ತಂದಿ ತಾಯಿ ಅಣ್ಣ ತಮ್ಮ ಈ ಲೆಕ್ಕದೊಳಗೆ ಯಾರಿಲ್ಲ ಅಭಿಂಸರು ದೂರು ಹುಟ್ಟ್ಯಾರವರು ಅವ ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ಅಪ್ಪನೂ ಅಲ್ಲ ಏನಲ್ಲ ಅವ್ರನ್ನ ಲೆಕ್ಕಕ್ಕೆ ತೊಗೊಳ್ಳಿಲ್ಲ ಹೆಂಡಂದಿರು ಅವ್ವ ಅಪ್ಪ ಅಣ್ಣ ತಮ್ಮ ಇಷ್ಟರೊಳಗೆ ನೋಡಿದರೆ ಬಲರಾಮದೇವರಿಗಿಂತ ದೊಡ್ಡವರು ಯಾರಿಲ್ಲ ಹಾಗೆ ನೋಡೋದಾದರೆ ವಾಯುದೇವರು ದೊಡ್ಡವರು ಅದನ್ನು ಹೇಳೇ ಬಿಡ್ತಾರೆ ಮರೆಯೋದಿಲ್ಲ ಶ್ರೀಮಧಾಚಾರ್ಯರು ನತತೋಭ್ಯದಿತ ಕಃ ಕಶ್ಚಿತ ಭಕ್ತಿಯಾದೂ ಪುರುಷೋತ್ತಮೇ ವಿನಾ ಬ್ರಹ್ಮಾಂಡ ಮೀಶೇಷಂ ಬ್ರಹ್ಮದೇವರು ವಾಯುದೇವರನ್ನು ಬಿಟ್ಟು ಬಳಗದೊಳಗೆ ಸೇರಿಲ್ಲ ಅಂತ ಅವರನ್ನು ಬಿಟ್ಟಿವಷ್ಟೇ ಪರಶುರ ಯಾರವರು ಬಲರಾಮದೇವರು ದೊಡ್ಡವರು ಅಂತು ಒಟ್ಟು ವಿಚಾರ ಮಾಡಿದರೆ ಬ್ರಹ್ಮದೇವರು ವಾಯುದೇವರೇ ದೊಡ್ಡವರು ಸಹಿ ಸರ್ವಾಧಿಕ ಸ್ಮೃತ ಇತಿ ಅಂತರ್ಯಾಮಿ ಸಂಹಿತಾಂ ಪಾಪದ್ವೇಷಾಧಿಕ ದೋಷಾ ಅವರಾಣಮ್ನ ಸಂಶಯ ಭಕ್ತ್ಯಾದಿ ಗುಣಪೂ ಮತ್ ಸ್ವಲ್ಪ ಮುಂದೆ ಬಂದರು ಶ್ರೀಮದ್ ಆಚಾರ್ಯ ಹಿಂದೆ ಸೂಕ್ಷ್ಮರೂಪದಿಂದ ಆ ಗರುಡ ಶೇಷರುದ್ರಾದಿಗಳ ಮನಸ್ಸಿನಲ್ಲಿದ್ದು ಜ್ಞಾನಭಕ್ತಿಯಾದಿಗಳನ್ನು ನಿಯಮನ ಮಾಡುತ್ತಾರೆ ಹಾಗಾದರೂ ಒಳಕ್ಕೂತು ಜ್ಞಾನಭಕ್ತಿಯಾದಿಗಳನ್ನು ನಿಯಮನ ಮಾಡಿದ್ದಕ್ಕೆ ಇವರಿಗೆ ಮಹಾಫಲ ಬರ್ತದೆ ಇವರೇನೇ ಒಂದು ಕೆಲಸ ಮಾಡಿದರೂ ಅವರಿಗೆ ಅನಂತ ಫಲ ಯಾಕೆಂದರೆ ಪ್ರೇರಕರಾದದ್ದರಿಂದ ಹಾಗಾದರೆ ಪಾಪನೂ ಬರಬೇಕಲ್ಲ ಅವರಿಗೆ ಅಕಸ್ಮಾತ್ ರುದ್ರದೇವರು ಬಾಣಾಸುರನ ವಧದ ಪ್ರಸಂಗದಲ್ಲಿ ರಾವಣಾಸುರನ ವಧದ ಪ್ರಸಂಗದಲ್ಲಿ ರಾಮದೇವರು ವಿರೋಧ ಮಾಡಿದರೆ ಇವರು ಒಂದು ವಿರೋಧ ಮಾಡಿದರೆ ಒಳಕ್ಕೂತು ಬ್ರಹ್ಮದೇವರು ನೂರು ವಿರೋಧ ಮಾಡಬೇಕಲ್ಲ ಅವರು ಹಾಗಾದರೆ ಅವರಿಗೆ ಮ ಭಾರಿ ಅದರಿಂದ ಅನರ್ಥ ಆಗಲಿ ಇಲ್ಲ ರುದ್ರದೇವರ ಪಾಪ ಎಂದು ಒಂದು ಸಲ ಮಾಡ್ಯಾರೆ ನಮ್ಮೊಂದು ಸಾವಿರಂತೂ ನಿತ್ಯ ನಿಷಿದ್ಧ ಕರ್ಮಗಳನ್ನು ಸಾವರು ಮಾಡುತ್ತೇವೆ ಆ ಎಲ್ಲ ಪಾಪಗಳು ಬ್ರಹ್ಮದೇವರಿಗೆ ಬರಬೇಕು ಅಂತ ಪ್ರಶ್ನೆ ಬಂದರೆ ಸೂಕ್ಷ್ಮ ರೂಪದಿಂದ ಒಳಗಿರ್ತಾರೆ ಆದರೆ ಪುಣ್ಯವನ್ನು ಮಾತ್ರ ಸ್ವೀಕಾರ ಮಾಡುತ್ತಾರೆ ಹೊರತು ಪಾಪವನ್ನು ಸ್ವೀಕಾರ ಮಾಡೋದಿಲ್ಲ ಪಾಪನೂ ಅವರೇ ಮಾಡಿಸ್ತಾರೆ ನಿಜ ಆದರೆ ಅವರಿಗೆ ಪಾಪ ಬರೋದಿಲ್ಲ ದೇವರ ಆಜ್ಞೆ ಇದೆ ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡಿದರೆ ಪುಣ್ಯ ನಮ್ಮಿಂದ ಪುಣ್ಯಕರ್ಮಗಳನ್ನು ಮಾಡಿಸಲಿಕ್ಕೂ ದೇವರ ಆಜ್ಞೆ ಇದೆ ಅದರಿಂದಲೂ ಪುಣ್ಯನೇ ಬರ್ತದೆ ಪಾಪಕರ್ಮಗಳನ್ನು ಮಾಡಿಸ್ಲಿಕ್ಕೂ ದೇವರ ಆಜ್ಞಾನೇ ಇದೆ ಆದ್ದರಿಂದ ಅದನ್ನು ಮಾಡಿಸಿದ್ರು ಅವರಿಗೆ ಪುಣ್ಯನೇ ಮಾಡಿದವರಿಗೆ ಅಷ್ಟೇ ಪಾಪ ನಮಗೆ ಪಾಪಕರ್ಮ ಮಾಡ್ರಿ ಇಂಥ ಆಜ್ಞಾ ಇಲ್ಲ ಹೀಗಾಗಿ ನಮಗೆ ಪಾಪ ಮಾಡಿಸ್ರಿ ಇಂತ ಅವರಿಗೆ ಆಜ್ಞಾ ಇದೆ ಅವರಿಗೆ ಪುಣ್ಯ ಇವನ ಪೂರ್ವಜನ್ಮ ಕರ್ಮ ಅವನ ಯೋಗ್ಯತೆ ನೋಡಿಕೊಂಡು ಅವರವರಿಗೆ ಯೋಗ್ಯ ಕರ್ಮಗಳನ್ನು ಮಾಡಿಸ್ರಿ ಇಂತ ಆಜ್ಞಾಯ ಇರೋದರಿಂದ ಅವರಿಗೆ ಅರ್ಥವಾಯಿತಾ ಪಾಪದ್ವೇಷಾದೋಷಾ ಅವರಾಣ ಅವರರಿಗೆ ಬರೋದು ಭಕ್ತಾದಿ ಗುಣಪೂಗಸ್ತು ಪರಾಣಾಂ ಆವಿರಿಂಚಿತ ಅವರರ್ಯಾರು ದೈತ್ಯರು ನಮ್ಮಲ್ಲಿ ನಿಂತು ಪಾಪಾದಿಗಳಿಗೆ ಪ್ರೇರಣೆ ಮಾಡುವ ದೈತ್ಯರಿದ್ದಾರಲ್ಲ ಅವರಿಗೆ ಪಾಪಾದಿಗಳೆಲ್ಲ ಬರ್ತದೆ ದೇವತೆಗಳು ಪ್ರೇರಣೆ ಮಾಡಿದರೂ ಅವರಿಗೆ ಪಾಪಾದಿಗಳು ಬರೋದಿಲ್ಲ ಪುಣ್ಯ ಮಾತ್ರ ಬರ್ತದೆ ದೈತ್ಯರಿಗೆ ಪುಣ್ಯ ಹೋಗೋದಿಲ್ಲ ಇವರಿಗೆ ಪಾಪ ಹೋಗೋದಿಲ್ಲ ಇಷ್ಟು ವ್ಯವಸ್ಥೆ ಯಾಕೆ ಅಂದರೆ ಸ್ವಾತಂತ್ರ್ಯ ಸರ್ವದೇಹು ಸ್ಥಿನಾನಪ್ಪ ಸರ್ವಶಃ ಸ್ಪೃಶ್ಯಂತೇ ನೈವ ದೋಷೈಸ್ತೆ ಗುಣದಾನೈ ಗುಣಾದಾನೈಕತತ್ಪರ ಗುಣವನ್ನಷ್ಟೇ ತೆಗೆದುಕೊಂಡು ದೋಷಗಳನ್ನು ಬಿಡೋ ಶಕ್ತಿ ದೇವರು ಅವರಿಗೆ ಕೊಟ್ಟಿದ್ದಾನೆ ಹಂಸ ಪಕ್ಷಿಗಳಿಗೆ ಕೊಟ್ಟಾಗೆ ಹಾಲು ಮಾತ್ರ ಸ್ವೀಕಾರ ಮಾಡಿ ನೀರು ಬಿಡುವಂತೆ ಪುಣ್ಯವನ್ನು ಮಾತ್ರ ಸ್ವೀಕರಿಸಿ ಪಾಪ ಬಿಡೋ ಶಕ್ತಿ ಈ ದೇವತೆಗಳಿಗಿದೆ ಆದ್ದರಿಂದ ಅವರಿಗೆ ಪಾಪ ಲೇಪ ಇಲ್ಲ ಇದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ಉಪನಿಷತ್ತು ಯದುಕಿಂಚಮಾ ಪ್ರಜಾ ಶೋಚಂತಿ ಏನೆಲ್ಲ ಈ ಪ್ರಜೆಗಳು ದುಃಖ ಪಾಪಗಳಿಂದ ಆ ಎಲ್ಲ ಪಾಪಗಳು ಅಮೈವ ಆಸಾಂ ತದ್ಭವತಿ ಅದೆಲ್ಲ ಇವರ ಅಮ್ಮ ಅಂದ್ರೆ ಹತ್ತಿರ ಆ ಪ್ರಜೆಗಳ ಹತ್ತಿರನೇ ಉಳಿತದೆ ಹೊರತು ಪ್ರೇರಕರಾದ ದೇವತೆಗಳಿಗೆ ಅದು ಹೋಗೋದಿಲ್ಲ ಪಾಪ ದುಃಖ ಯಾವುದೂ ಹೋಗೋದಿಲ್ಲ ನಹವೈ ಪುಣ್ಯಮೇ ವಾಮಂ ನಹವೈ ದೇವಾನ್ ಪಾಪಂ ಗಚ್ಚತೀತಿ ಪುಣ್ಯ ಮಾತ್ರ ಅವರಿಗೆ ಹೋಗ್ತದೆ ಹೊರತು ಪಾಪ ಹೋಗೋದಿಲ್ಲ ದೇವರಿಗೆ ಅಂದರೆ ಯಾವ ದೇವತೆಗಳಿಗೂ ಹೋಗೋದಿಲ್ಲ ಅಂದಮೇಲೆ ದೇವೋತ್ತಮರಾದ ಬ್ರಹ್ಮದೇವರಿಗಂತೂ ಪ್ರಶ್ನೆಯೇ ಇಲ್ಲ ಸರ್ವಥಾ ಪಾಪ ಸಂಬಂಧ ಅವರಿಗಿಲ್ಲ ಕೇವಲ ಪುಣ್ಯವಂತರೇ ಇತಿ ಚ पाद पूजे मुद्रा पादूजे मुद्राधारण बयसु भक्त सत्यप्रमोद कल्याण मंट के शीघ्रद